ಶಿಂದಕಮೌವೃಂದ್ರವೃಂದೇ ಆನಂದ ತೀರ್ಥಿ ಮಣೆಸ್ತಾರೃಂದಣಮ ನಿತ್ಯ ವೇದವ್ಯಾಸಗುಣಾ ವಿದೀಶಸ ನಿರಶಂ ಗತಕ್ಲೇಶ ಕೂರುವನಾಶಂ ಹರೇನಿಶಂ ಲಕ್ಷ್ಮೀಕರತಲಾ ಭೋಜಲಿಯ ಪುಣಮಿ ಹಯಗ್ರೀವಂ ದೇವಚಕ್ರವರ್ತಿಮಾರಾಯಣಾ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿಲಯತಿ ಪ್ರದ ಜ್ಞಾನ ಪ್ರದ ವಿಬುಧಾುರಸೌಖ್ಯದುಖ ಸತ್ಕಾರಣಾಯ ತಾಯ ನಮೋ ನಮಸ್ತೆ ನಾರಾಯಣ ಸುರಗುರು ಜಗದೆಕನಾಥ್ರಿ ಸಕಲೋಕನಮಸ್ಕೃತಂ ತ್ರೈಗುಣ್ಯವರ್ಜಿತಮಜಂ ಭೂಮ ವಂದೇ ಮಹಾಸುರಸವಂದ್ಯ ನಾರಾಯಣ ನಮಸ್ಕೃತ್ಯ ನರಂಚ ನರೋತ್ತಮೀಂ ಸರಸ್ವತೀ ವ್ಯಾ ತೋ ಜಯ ಮುದೀರೇ जो जय तेजो खंडगुण मंडलहा सदोदि ज्ञान मरीचिमाली सुभक्त होच्चतमो निहंता व्यासावतारो हरीरात्मस्कर आचार्यू आरंभदा मदल केास्त्र जिज्ञास व्यक्ति शास्त्र, शास्त्र नाना वैविध्यते का ರಾಮಾಯಣ ರಾಮದೇವರ ಕಥೆ ಹೇಳುತ್ತೆ ಮಹಾಭಾರತ ಅಣ್ಣ ತಮ್ಮಂದರೆ ಜಗಳ ಕಥೆಯನ್ನು ಹೇಳುತ್ತೆ ವೇದ ಸುಮ್ಮನೆ ಏನೋ ಗಾನ ಮಾಡಲಿಕ್ಕೆ ಬಹಳ ಚೆನ್ನಾಗಿರುವಂತಹ ಅನೇಕ ಒಳ್ಳೆ ಸುಂದರ ಭಾಗವಗಳನ್ನು ಹೇಳುತ್ತೆ ಸುಮ್ಮನೆ ಅರ್ಥವಿಂದೆ ಇರೋ ಸ್ತೋತ್ರ ಮಾಡ್ತಾ ಇರುತ್ತೆ ವೇದ ಅದರಂತೆಯೇ ಇನ್ನು ಪಂಚರಾತ್ರಾದ್ಯ ಆಗಮಗಳು ಧರ್ಮಶಾಸ್ತ್ರ ಧರ್ಮ ಹೇಳುತ್ತೆ ದಿಕ್ಕೊಂದಿಗೆ ಸಂಬಂಧ ಇರಬೇಕು ಅಂತ ಏನಿಲ್ಲ ಒಟ್ಟಿಗೆ ಒಂದು ಉರಿ ಅಂತ ಇನ್ನು ಇರಬೇಕಾಗಿಲ್ಲ ಅಂತ ಹೀಗೆ ತಪ್ಪು ತಪ್ಪಾಗಿ ಮಾತಾಡುವ ಕೆಲವಿದ್ದಾರೆ ಆದರೆ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾ ವೇದೇ ರಾಮಾಯಣ ಶೈವ ಪುರಾಣೇ ಭಾರತೇ ತಥಾ ಆದರೂ ಅಂತ್ಯಜ ಮಧ್ಯೇಜ ವಿಷ್ಣು ಸರ್ವತ್ರ ಗೀಯತೆ ಸರ್ವತ್ರ ಎಲ್ಲ ಕಡೆಯಲ್ಲೂ ಕೂಡ ಭಗವಂತನನ್ನೇ ಅಮನ ನಿರ್ದೋಷತ್ವ ಗುಣಪೂರ್ಣತ್ವವನ್ನು ಹೇಳಲಿಕ್ಕೆ ಎಲ್ಲ ವಿಚಾರ ಇದೆ ಬೇರೆ ಬೇರೆಯವರ ಚರಿತ್ರೆ ಇದೆಯಲ್ಲ ಅಂದರೆ चरितम वैष्णवानू उष्ण्रेक्ये चरत्र यातकोस्क निर्दोष अंतवन इंथिंत ही हे वल्क अद्हेलीरटद प्रत्येक केवल प्रहल्लारोगर राजर पांडवरो चरित्रेली अल मुख्यवाद गुरी भगवंत वर्णने अमन सर्वोत्तम वस्तुअली ಅದಕ್ಕೆ ಕಡೆಗೆ ಆಚಾರ್ಯರು ಮಹಾಭಾರತದ ಸಾರವನ್ನು ಹೇಳಿ ದ್ವಿತೀಯಾಧ್ಯಾಯ ಉಪಸಂಹಾರ ಮಾಡಿದ್ದಾರೆ ದ್ವಿತೀಯಾಧ್ಯಾಯದಲ್ಲಂತೂ ಸ್ಪಷ್ಟವಾಗಿ ಮಹಾಭಾರತದ ವಾಕ್ಯಗಳನ್ನೇ ಇಟ್ಟುಕೊಂಡು ತಾರತಮ್ಯ ಪಂಚಭೇದ ಗುರುಪದೇಶದಿಂದಲೇ ಮುಕ್ತಿ ಮುಕ್ತಿ ಸ್ವರೂಪ ಅಂದರೇನು ಯಾರಾದ ಮೇಲೆ ಯಾರಿದ್ದಾರೆ ಗುಣಜ್ಯೇಷ್ಠವನ್ನು ಹೇಗೆ ಲೆಕ್ಕಾಚಾರ ಹಾಕಬೇಕು ಬಲದಿಂದ ಜ್ಯೇಷ್ಠವನ್ನು ಹೇಗೆ ಲೆಕ್ಕಾಚಾರ ಹಾಕಬೇಕು ಇವೆಲ್ಲ ಸೂಕ್ಷ್ಮ ವಿಚಾರಗಳನ್ನು ಭಾರತದ ವಾಕ್ಯದಿಂದಲೇ ತೋರಿಸಿ ಭಾರತದ ಹಾನಿಯನ್ನು ಇವನ್ನೆಲ್ಲ ಬಹಳ ಸೊಗಸಾಗಿ ಸುವಾಕ್ಯೋದ್ಧಾರ ಅಂತ ತೋರಿಸಿಕೊಟ್ಟು ತೃತೀಯ ಒಂದು ವಿಚಿತ್ರವಾದಂತಹ ವ್ಯವಸ್ಥೆಯನ್ನು ತೋರಿಸಿಕೊಡ್ತಾರೆ ಮೊದಲಿಗೆ ಆರಂಭದಲ್ಲಿ ಮೂರು ರೂಪಗಳಿಗೆ ರಾಮಕೃಷ್ಣ ವೇದವ್ಯಾಸ ವೇದವ್ಯಾಸ ರಾಮಕೃಷ್ಣ ರೂಪಗಳಿಗೆ ನಮಸ್ಕಾರವನ್ನು ಮಾಡಿ ಅದಾದ ಮೇಲೆ ನಾರಾಯಣ ನಮಸ್ಕೃತ್ಯ ಅಂತನ್ನುವ ಶ್ಲೋಕ ನಾವು ಹೇಳೇ ಹೇಳ್ತೇವೆ ಭಾರತಾದಿಗಳಲ್ಲಿ अद्केन अर्थ यारदारी नमस्कार हिन्ले अद्लिकको अब अली पात्र नारायणाद नमस्कारीय व्यक्ति बात्रधारी मत रामायण महाभारत बेरे अल ಅದು ಭಗವಂತನ ಚರಿತ್ರೆಯೇ ಅಂತ ಗೊತ್ತಾಗಬೇಕಾದರೆ ಇಡೀ ಜಗತ್ತಿನ ಸೃಷ್ಟಿಸ್ಥಿತಿಯಾದ ವ್ಯಾಪಾರ ಭಗವಂತನಿಂದಲೇ ಅನ್ನೋದು ಮನವರಿಕೆ ಆದರೆ ರಾಮಾಯಣ ಮಹಾಭಾರತಗಳಲ್ಲೂ ಅದೇ ನಡೆದಿದೆ ಯಾವ ಬೇರಿದ್ದಲ್ಲ ವೇದಾದಿಗಳಲ್ಲೆಲ್ಲ ಇದೆ ಅನ್ನೋದು ಇನ್ನೂ ಮನದಟ್ಟಾಗುತ್ತೆ ಅದಕ್ಕೆ ಈ ಅಧ್ಯಾಯದಲ್ಲಿ ಸರ್ಗ ಅನುಸರ್ಗ ಪ್ರಾದುರ್ಭಾವ ಪ್ರಳಯ ನಿರ್ಣಯ ಅಂತ ಈ ಅಧ್ಯಾಯಕ್ಕೆ ಹೆಸರು ಸೃಷ್ಟಿ ಪ್ರತ್ಯೇಕವಾಗಿ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಭಗವಂತನೇ ಮಾಡ್ತಾನೆ ಬ್ರಹ್ಮಾಂಡದ ಒಳಗಿನ ಸೃಷ್ಟಿ ಮತ್ತು ಅದರಂತೆಯೇ ಸಮಸ್ತ ಸಿಸ್ತಾದಿ ವ್ಯಾಪಾರ ಅಲ್ಲ ಅದೇ ನಡೀತದೆ ಕೃಷ್ಣಾವತಾರದಲ್ಲಿ ರಾಮಾವತಾರದಲ್ಲೂ ಅನ್ನೋದನ್ನು ತೋರಿಸಲಿಕ್ಕೆ ಎಲ್ಲ ಅವತಾರಗಳ ಬಗ್ಗೆ ವರಾಹಾದಿ ಎಲ್ಲ ಅವತಾರಗಳ ಬಗ್ಗೆ ಸೂಕ್ಷ್ಮವಾಗಿ ವರ್ಣನೆ ಮಾಡುತ್ತಾ ರಾಮಾವತಾರದ ಹಿನ್ನೆಲೆಯನ್ನು ಹೇಳಿ ರಾಮಾವತಾರವನ್ನು ಆರಂಭ ಮಾಡುತ್ತಾರೆ ಅವತಾರ ಸೀತಾದೇವಿಯರ ಅವತಾರದ ತನಕ ಇದೇ ಅಧ್ಯಾಯದಲ್ಲಿ ಹೇಳಿ ಮುಗಿಸ್ತಾಳೆ ಮುಂದೆ ಬಾಲಕಾಂಡದ ಚರಿತ್ರೆಯ ನಿರ್ಣಯವನ್ನು ಆಚಾರ್ಯರು ನಾಲ್ಕನೇ ಅಧ್ಯಾಯದಿಂದ ಕೊಡ್ತಾರೆ ಈ ಅಧ್ಯಾಯದಲ್ಲಿ ತುಂಬ ಕಠಿಣವಾದ ಸ್ವಲ್ಪ ಸೃಷ್ಟಿ ಅದರಲ್ಲಿರುವ ಎರಡು ಪ್ರಭೇದ ಇವುಗಳ ಬಗ್ಗೆ ಎಲ್ಲ ನಿರ್ಣಯ ಕೊಟ್ಟಂತಹ ಅಧ್ಯಾಯ ವಿಶೇಷ ಇಂದಿನ ಅಧ್ಯಾಯದಲ್ಲಿ ಸಮಗ್ರ ಶಾಸ್ತ್ರಾರ್ಥ ಸಾರ ಅನ್ನೋ ರೀತಿಯಲ್ಲಿ ಅದರಲ್ಲೂ ಭಾರತದ ಸಾರ ಅನ್ನೋ ರೀತಿಯಲ್ಲಿ ಒಂದೇ ಪದ್ಯ ಕೊಟ್ಟಿದ್ದಾರೆ ಸುಂದರವಾಗಿ सप्रियतांपरत परमादन सन्तारक सतत संस्थति दुस्तरारणा यद पद्मजुषो हिपा स्वाराज्यपूर्वयत्रोदा भारत सार ऐनुअ इन मेरी इन अल सदा पद आनंद भगवंत हिड़ता अमन प्रीत निजवा बेग्दर्य ಅದರ ಲಾಭ ಇತ್ತು ಆದ್ದರಿಂದಾಗಿ ಅವರು ದುಃಖ ಪಡುವ ಪ್ರಸಂಗ ಇರಲೇ ಇಲ್ಲ ಕಾಡುಗೆ ಹಾಕೋದ್ರೂ ದುಃಖ ಪಡಲಿಲ್ಲವಾ ವಸ್ತ್ರಾಪಹರಣ ಮಾಡಿದ್ರು ದುಃಖ ಪಡಲಿಲ್ಲ ಇಲ್ಲೇ ದುಃಖ ಪಡಲಿಲ್ಲ ವಸ್ತ್ರಾಪಹರಣ್ತಾ ಇದ್ದರು ಯಾಕೆ ದ್ರೌಪದಿ ದೇವಿಯವರು ದುಃಖ ಭೀಮಸೇನ ದೇವರು ದುಃಖ ಪಡಲಿಲ್ಲ ಯಾಕೆ ಪರಮಾತ್ಮ ಪರೀಕ್ಷೆ ಮಾಡ್ತಾ ಇದ್ದಾನೆ ನನ್ನ ಇಚ್ಛೆ ನೀನೇನು ಮಾಡಬಾರದು ಭೀಮಾ ಸುಮ್ಮನೆ ಕೂತಿರಬೇಕು ಏನು ಮಾಡ್ತೀನಿ ನೋಡೋಣ ನಿನ್ನಿಚ್ಛೆ ತಕ್ಕಂತೆ ನಡ್ಕೊಳ್ತೇನೆ ಸರ್ ಏನು ಮಾಡೋರು ಪ್ರತಿಜ್ಞೆ ಮಾಡ್ತೇನೆ ಹಾಗೆ ಭಗವಂತನಿಗೆ ಪ್ರಿಯವಾದದ್ದನ್ನೇ ಸಾಧಿಸಿದವಲ್ಲ ಸರ್ ಭಗವಂತನ ಪ್ರೀತಿಯಾಯಿತು ಅವರಿಗೆ ಬೇಕಾದ ಲಾಭಾಂಶ ಬರ್ತಾನೆ ಇತ್ತು ಆದ್ದರಿಂದಾಗಿ ದುಃಖ ಅವಶ್ಯಕತೆ ಏನಿದೆ ಏನೋ ಅಂತ ಸಾಮಾನ್ಯ ಆದರೂ ಚೆನ್ನಾಗಿ ದುಡ್ಡು ಬಂತು ಅಥವಾ ಇನ್ನೇನಲ್ಲ ಬೇಕಾದ ಚೆನ್ನಾಗಿ ಬಂತು ಅಂದರೆ ಹೋಗೋದು ಹೋಗಲಿ ಕೊಡಿ ಚೆನ್ನಾಗಿ ಬಂತಲ್ಲ ಕೊಡು ಅಂತೆ ಹಾಗೆ ಲಾಭಾಂಶ ಇದ್ದೇ ಇತ್ತು ಆದ್ದರಿಂದಾಗಿ ಅವರು ದುಃಖ ಇಲ್ಲ ವಿನೋದ ಸದಾ ವಿನೋದ ವಿನೋದದಿಂದಲೇನೇ ಭಗವಂತನ ಪ್ರೀತಿಯ ದೆಸೆಯಿಂದ ಇಲ್ಲೂ ರಾಜ್ಯ ಪಡ್ಕೊಂಡ್ರು ಅಲ್ಲೂ ರಾಜ್ಯ ಪಡ್ಕೊಂಡ್ರು ಇದನ್ನು ಪಡ ಅಂದರೆ ಏನು ಇಡೀ ರಾಮ್ ಇಡೀ ಮಹಾಭಾರತದ ತಾತ್ಪರ್ಯ ಏನು ನಮ್ಮ ವಿಹಿತ ಕರ್ಮಾನುಷ್ಠಾನದಿಂದ ಭಗವಂತನ ಪ್ರೀತಿಯನ್ನು ಗಳಿಸಬೇಕು ಅವನ ಪ್ರೀತಿಯನ್ನೇ ಯಾಗಳಿಸ್ಬೇಕು ದುರ್ಯೋಧನ ಪ್ರೀತಿಯಾಗಿ ಗಳಿಸಬಾರ್ದು ಗಳಿಸಿದ ಕರ್ಣನ ಕಥೆ ಏನಾಯಿತು ದುಶ್ಶಾಸನ ಪ್ರೀತಿಯಾಗಿ ಗಳಿಸಬಾರ್ದು ಭೀಷ್ಮಾಚಾರದು ದ್ರೋಣಾಚಾರದು ನೀವು ಬೇರೆ ಯಾರ್ದಾನು ಲೆಕ್ಕ ಹಾಕ್ಕೊಳ್ಳ್ರಿ ಬೇರೆ ಬೇರೆಯವ್ರ ಪ್ರೀತಿ ಗಳಿಸಿದವಡ್ದು ಏನೇನು ಕಥೆ ಆಯಿತು ಅಂತೆಲ್ಲ ಮಹಾಭಾರತದಲ್ಲಿ ಭಗವಂತನ ಪ್ರೀತಿ ಕಳಿಸಿದವರ ಕಥೆ ಏನಾಯಿತು ಅಂತಲೂ ಇದು ಹಾಗಾಗಿ ನಾವು ಹೇಗಿರಬೇಕು ಅನ್ನೋದರ ಪೂರ್ಣ ಮಾಹಿತಿ ಮಹಾಭಾರತದಲ್ಲಿ ವರ್ಣಿತವಾಗಿದೆ ಇದರಿಂದ ಸಮಸ್ತ ಸಚ್ಚಾಸ್ತ್ರಗಮ್ಯ ಏನಂತೂ ವರ್ಣನೆ ಮಾಡಿದ್ದಾರೆ ಸರ್ವೋತ್ತಮ ಸರ್ವಗುಣ ಪರಿಪೂರ್ಣ ಸರ್ವದೋಷ ವಿದೂರ ಅವನಿಗೋಸ್ಕರ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ತನಕ ಸಕಲ ವ್ಯಾಪಾರ ಅವನಿಗೋಸ್ಕರನೇ ಮಾಡಿದರೆ ಅದು ಸಾರ್ಥಕವಾಗುತ್ತೆ ಬೇರೆಯವರಿಗೋಸ್ಕರ ಮಾಡಿದರೆ ಅನರ್ಥವಾಗುತ್ತೆ ನಮಗೆ ಮಹಾಭಾರತ ಕೊಟ್ಟ ಒಟ್ಟು ಸಂದೇಶ ಇದೆ ಅಂದರೆ ಇದರಲ್ಲ ತಾತ್ಪರ್ಯ ಎಲ್ಲಿ ಅಲ್ಲಿಗೆ ಸರ್ವೋತ್ಕೃಷ್ಟ ವಸ್ತುಶ್ರೀಹರಿ ಅಲ್ಲಿಗಿಂತು ಅದರಿಂದ ಆ ಮೂಲು ಪ್ರೀತಿಯಾಗುವಂತೆಯೇ ನಾವು ನಡ್ಕೊಳ್ಬೇಕು ಇದು ಅಂಥ ಮಹಾಭಾರತದ ಅಭಿಪ್ರಾಯ ಇಲ್ಲಿದೆ ಅಂತ ಆಚಾರ್ಯರು ಸುಸ್ಫುಟವಾಗಿನ್ಯಾರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹೇಳಬೇಕು ಅಂದರೆ ಆಚಾರ್ಯರೇ ಸರಿ ಅವರೇ ಅದನ್ನು ತೋರಿಸಿಕೊಟ್ಟು ಮಂಗಳಾನುಷ್ಠಾನ ಮಾಡುತ್ತಾರೆ ರಾಮಕೃಷ್ಣ ವೇದವ್ಯಾಸ ರಾಮಕೃಷ್ಣ ವೇದವ್ಯಾಸ ಒಟ್ಟಿಗೆ ಒಂದೇ ತರಹದ ಶ್ಲೋಕಗಳಲ್ಲಿ ಟೀಕಾಕೃಪಾದರಂತಾರೆ ತಮ್ಮ ಪದ್ಯಮಾಲೆಯಲ್ಲಿ ಹೇಳಬೇಕಾಗಿದ್ದರೆ ಈ ಶ್ಲೋಕಗಳನ್ನು ಹೇಳಿಕೊಂಡು ಭಗವಂತನಿಗೆ ಮಹಾಮಂಗಲಾತಿಕ್ಯವನ್ನು ಮಾಡಿರಿ ಪೂಜೆ ಮಾಡುವಾಗ ಮಹಾ ಆರ್ತಿಕ್ಯವನ್ನು ನಾವೇನು ಮಾಡಿದ್ದೇವೆ ಈ ಮಂತ್ರಗಳನ್ನು ಹೇಳ್ರಿ ಜಯತೆ ಹರಿರಚಿಂತ್ಯ ಅದು ದ್ವಿತೀಯ ಅಧ್ಯಾಯದ ಆರಂಭದಲ್ಲಿ ಮುಂದುವರೋದು ಅದು ಬಿಟ್ಟು ಈ ಇದು ಜಯತ್ಯ ಜೋಖಂಡ ಗುಣೋನು ಮಂಡಲ ಜಯತ್ಯಜೋಕ್ಷಿಣಸುಖಾತ್ಮಬಿಂಬ ಜಯತ್ಯ ಸಂಖ್ಯೋರುಬಲಾಂಬು ಪೂರ ಜಯತಿ ಜಯತಿ ಜಯತಿ ನಿತ್ಯೋತ್ಕೃಷ್ಟೆ ಭಗವಂತ ಜಯತಿಕೃಮಣ ಜಯತಿ ಜಯತಿ ಜಿ ಜಯ ಜಯ ಉತ್ಕರ್ಷ ಭಗವಂತ ನಿತ್ಯೋತ್ಕೃಷ್ಟ ಇದ್ದಾನೆ ನಿತ್ಯೋತ್ಕೃಷ್ಟ ಇದ್ದಾನೆ ನಿತ್ಯೋತ್ಕೃಷ್ಟ ಇದ್ದಾನೆ ಅದು ವ್ಯಾಸಾವತಾರ ತಗೊಂಡ್ರೂ ಉತ್ಕೃಷ್ಟ ಇದ್ದಾನೆ ರಮವತಾರ ಕೃಷ್ಣಾವತಾರ ಯಾವ ಒಟ್ಟು ಆ ಚರಿತ್ರೆಯ ಸಾರೆಯು ನಿತ್ಯೋತ್ಕೃಷ್ಟ ಇದ್ದಾನೆ ಜ್ಞಾನಾನಂದಾದಿ ಗುಣಗಳಿಂದ ನಿತ್ಯೋತ್ಕೃಷ್ಟ ಇದ್ದಾನೆ ಅವನಿಗೆ ಅವಕರ್ಷ ಇಲ್ಲ ಇದನ್ನೇ ಚಿಂತನೆ ಮಾಡಲಿ ಅಂತ ಜಯತಿ ಜಯತಿ ಅಂತ ಒಂದೇ ತರಹದ ಪದ್ಯ ಮಾಡುತ್ತಾರೆ ಜಯತಿ ಅಜಃ ಜಲನ ಅಖಂಡ ಗುಣೋರ್ಮಂಡಲ ಗುಣಗಳದ್ದೇನೇ ಉರ್ಮಂಡಲ ಪರಮಾತ್ಮನ ವೇದವ್ಯಾಸದೇವರನ್ನು ದೊಡ್ಡ ಸೂರ್ಯನಿಗೆ ಹೋಲಿಸ್ತಾರೆ ಸೂರ್ಯಮಂಡಲದಲ್ಲಿ ಬರೀ ಪ್ರಕಾಶವಿರುತ್ತೆ ಇಲ್ಲೇನಿದೆ ಅಂತಂದರೆ ವಿಜ್ಞಾನ ರೋಚ ಪರಿಪೂರಿತ ಅಂತರ ವಾಕ್ಯಾಂಡ ಕೋಶ ಪರಮಾತ್ಮ ನಮ್ಮ ಕಳಿತಾನೆ ಸೂರ್ಯ ಹೊರಗಡೆ ತನಗೆ ಅವಕಾಶ ಇದ್ದಲ್ಲಿ ಮಾತ್ರ ಕತ್ತಲೆ ಕಳಿತಾನೆ ಮತ್ತು ಔಟ್ ಆದರೆ ಮತ್ತು ಅಲ್ಲಿ ಸೂರ್ಯನ ಬೆಳಕು ಬೀಳೋದೇ ಇಲ್ಲ ಪರಮಾತ್ಮನ ಈ ತತ್ವಜ್ಞಾನದ ಬೆಳಕಿದೆಯಲ್ಲ ಇದು ಎಲ್ಲಿ ತನಕ ಹೋಗುತ್ತೆ ಅತಿ ಸೂಕ್ಷ್ಮ ಇದೆ ಅಂದರೆ ಹೃದಯದ ಒಳಗಡೆಯಲ್ಲಿ ಇಳಿದು ಅಲ್ಲಿರುವ ಕತ್ತಲೆಯನ್ನು ಕಳೆದು ಒಳಗೆ ಭಗವಂತ ಇದ್ದಾನೆ ಅನ್ನೋದನ್ನು ಪರಿಚಯ ಮಾಡಿಸುತ್ತೆ ಬಿಂಬಮೂರ್ತಿಯ ಪರೀಕ್ಷೆ ಮಾಡಿಸುತ್ತೆ ವೇದವ್ಯಾಸದೇವರ ಮಾತು ಹೀಗಾಗಿ ಅದು ಅವನು ಸೂರ್ಯ ಅಂತಂದು ಪರಮಾತ್ಮನನ್ನು ವ್ಯಾಸಭಾಸ್ಕರ ಹರಿರಾತ್ಮ ಭಾಸ್ಕರ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಹ ಅಂತ ಅಂದಿದ್ದಾರೆ ಅದನ್ನು ಅದಕ್ಕೆ ಬೇಕಾದ ಹೋಲಿಕೆಗಳನ್ನೆಲ್ಲ ಮೊದಲು ಕೊಟ್ಟು ಪರಮಾತ್ಮನಿಗೆ ಇರುವಂತಹ ಅಖಂಡ ಜ್ಞಾನಗಳು ಜ್ಞಾನಾದಿ ಗುಣಗಳಿದ್ದಾವಲ್ಲ ಅದೇನೇ ಸೂರ್ಯಮಂಡಲನಂತೆ ಮಂಡಲ ಜ್ಞಾನ ಮರೀಚಿ ಮಾಲಿ ಜ್ಞಾನಗಳೇ ಮರೀಚಿ ಅವನ ಕಿರಣಗಳು ವೇದವ್ಯಾಸದೇವರಿಂದ ನಮ್ಮತನಕ್ಕೆ ಬರೋದು ಯಾವುದು ಅಂತಂದರೆ ಜ್ಞಾನದ ಕಿರಣಗಳು ಸದಾ ಉದಿತ ಆ ಸೂರ್ಯನಿಗೂ ಈ ಸೂರ್ಯನಿಗೂ ವ್ಯತ್ಯಾಸ ಇದೆ ಬೆಳಗ್ಗೆ ಮಾತ್ರ ಉದಯ ಆಗುತ್ತೆ ಸಾಯಂಕಾಲ ಅಸ್ತಂಗತನ ಆಗ್ತಾನೆ ಏರ್ವ್ಯಾಸದೇವರು ಸದಾ ಉದಿತ ಅಥವಾ ಸದ್ಭೀಹಿ ಉದಿತ ಸದೋದಿತ ಸಜ್ಜನವರು ಪ್ರಾರ್ಥನೆ ಮಾಡಿದ್ದಾರೆ ಸ್ವಾಮಿ ಉದಯಿಸಿ ಬಾ ಅಂತ ಅದಕ್ಕೆ ಅವತಾರ ಮಾಡಿ ಬರ್ತಾನೆ ಇಲ್ಲಿ ಯಾರು ಪ್ರಾರ್ಥನೆ ಮಾಡಬೇಕಾಗಿಲ್ಲ ದೇವರ ಭಯಕ್ಕೋಸ್ಕರವಾಗಿ ಅವರೆಲ್ಲ ತಮ್ಮ ಕ್ರಿಯೆ ನಡೆಸ್ತಾ ಇದ್ದಾರೆ ತಮ್ಮ ಲಿಹಿತ ಕರ್ಮ ಭಗವಂತನಿಗೆ ಹಾಗೆ ವಿಹಿತ ಕರ್ಮದಂತೆ ಇಲ್ಲಿಗೆ ತಾನು ಉದಯಿಸಿ ಬರೋದನ್ನು ಯಾಕೆ ಬರ್ತಾನೆ ನಮ್ಮ ಉದ್ಧಾರಕ್ಕೆ ಸಜ್ಜನರು ಪ್ರಾರ್ಥನೆ ಮಾಡಿದ್ದಾರೆ ದೇವತೆಗಳು ಅದಕ್ಕೆ ಬರ್ತಾನೆ ಪರಮ ವ್ಯತ್ಯಾಸ ಇದೆ ಅಂತ ತೋರಿಸಿ ಸ್ವಭಕ್ತ ಹಾರದೋಚ್ಚ ತುರ್ಮೋನಿ ಅಂತಹ ತನ್ನ ಭಕ್ತರು ಯಾರಿದ್ದಾರೋ ಅವರ ಹೃದಯದಲ್ಲಿರುವ ಎಲ್ಲ ದೊಡ್ಡ ಕತ್ತಲೆಗಳನ್ನು ಕಳೆದು ಅರಾಧ್ಯ ವಿದ್ಯಾ ಕಾಮಕರ್ಮ ನಿಮಿತ್ತೋ ಅನಾದಿಯಿಂದ ಬರತಕ್ಕಂತಹ ಏನು ಅವಿದ್ಯಾದಿಗಳಿಂದ ಇನ್ನೆಲ್ಲ ಕತ್ತಲೆಯನ್ನು ಕಳೆದು नमक बढ़कुल रूप व्यासरूप अो अदरते रामरूप वर्णने जयत्यजो क्षीण सुखात्मिंब्वर्यका प्रतः सदोदित स्वभक्तसंताप दुर हता रामावत हरी रीश चंद्रमा रामचंद्र रामचंद्र अंतल चंद्रनिगू होल्ता है चंद्रिगू होल्स होक्षीण सुखात्मिंब ಆ ಕ್ಷೀಣ ಸುಖಾತ್ಮ ಬಿಂಬ ಕ್ಷೀಣ ಈ ಬಿಂಬ ಏನಿದೆ ಅಲ್ಲ ಅದು ಕ್ಷೀಣ ಆಗುತ್ತೆ ರಾಮಚಂದ್ರ ಕ್ಷೀಣ ಆಗಿದೆ ಇರೋ ಚಂದ್ರ ಇದರಲ್ಲಿ ಕೃಷ್ಣ ಪಕ್ಷದಲ್ಲಿ ಕ್ಷೀಣ ಆಯ್ತಪ್ಪ ಶುಕ್ಲ ಪಕ್ಷದಲ್ಲಿ ಹಾಗಿಲ್ಲ ಸದಾ ಉದಿತ ಸದಾ ಉದಯಿಸಿದ್ದಾನೆ ಸುಖಾತ್ಮ ಬಿಂಬ ಸುಖ ಸ್ವರೂಪ ಸುಖ ಬಿಂಬ ಅದಕ್ಕೆ ಯಾವಾಗಲೂ ರಕ್ತಾಯಿರ್ತಾನೆ ಪರಮಾತ್ಮ ಮುಖ ಛಾಯೆಯನ್ನು ನಾವು ನೆನೆಸಿಕೊಳ್ಳಿ यह रीतिया अनुसंधान बे तोरी स्वभक्त सताप दुष्ट हूं बेरेत भक्तर अरिष्ट सूर्यन किरण आस्वादने जास्ती अड़ीली वेदव्यासदेवर पट ब्रह्मसूत्र आदि यार हिड़ा अर्थाम बेड़न बिटितीे सूर्यन बरेगण्डा नोड़ आ राम ರಾಮಾವತಾರ ಹೇಗೆ ಅಂದರೆ ಬರೀ ಕತೆ ನೀವು ಚರಿತ್ರೆ ಕೇಳ್ತಾ ಇದ್ದರೆ ಯಾವ್ದು ಸರಿ ಯಾವ ತಪ್ಪು ಅಂತೂ ಗೊತ್ತಾಗುತ್ತೆ ನಾವು ಹ್ಯಾ ಬದುಕಬೇಕು ಹ್ಯಾಕ್ ಬದುಕಬಾರದು ಯಾರು ದೊಡ್ಡವರು ಯಾರು ಚಿಕ್ಕವರು ಅಂದರೆ ತುಂಬ ಸುಲಭವಾಗಿ ನಮಗೆ ಕಷ್ಟನೇ ಆಗದೆ ಇದ್ದಂತೆ ನಮಗೆ ಇಬ್ಬರು ಕೊಟ್ಟ ಚರಿತ್ರೆ ಅಂತಂದರೆ ಅದು ರಾಮಾವತಾರದ ಚರಿತ್ರೆ ಹೀಗಾಗಿ ಚಂದ್ರನಿಗೆ ಹೋಲಿಸೋದು ಸೂರ್ಯನ ಕಿರಣಗಳನ್ನು ಆಸ್ವಾದನೆ ಮಾಡಲಿಕ್ಕಾಗದೇ ಇದ್ದವರಿಗೂ ಚಂದ್ರ ಬಂದಾಗ ಬಹಳ ಸಂತೋಷದಿಂದಾಗಿ ಬೆಳಕಿದೆ ತಾಪ ಇಲ್ಲ ಅಂದರೆ ತಾಪ ಇಲ್ಲದೆ ಇರುವಂತಹ ಅವಸ್ಥೆ ಪಡಿಬೇಕಾದ್ರೆ ಚಂದ್ರ ಬೇಕು ರಾಮಚಂದ್ರ ಹೀಗೆ ತೋರಿಸಿ ರಾಮಾವತಾರ ಹರಿಹಿ ಈಶ ಪರಮಾತ್ಮ ಇಲ್ಲಿ ಈಶಚಂದ್ರಮ ಭಗವಂತನೆಂಬ ದೊಡ್ಡ ಚಂದ್ರ ಆ ಚಂದ್ರನಿಗೂ ಈ ಚಂದ್ರನಿಗೂ ವ್ಯತ್ಯಾಸ ಇದೆ ಸದಾ ಉದಯಿಸಿರ್ತಾನೆ ಯಾವುದಾವುದೋ ಕಾಲಕ್ಕೆ ಉದಯಿಸೋಲ್ಲ ಚಂದ್ರನ ಉದಯ ಒಂದೊಂದು ದಿವಸ ಒಂದೊಂದು ಕಾಲಕ್ಕಿರುತ್ತೆ ಸೂರ್ಯನಂತೇನೂ ಅಲ್ಲ ಹಾಗಲ್ಲ ಪರಮಾತ್ಮ ನಿತ್ಯ ಉದಿತ ಅಂದರೆ ರಾಮಾವತಾರ ಎಲ್ಲ ಕಾಲಕ್ಕೂ ಇದೇ ರಾಮರೂಪ ಇಲ್ಲಿ ಪ್ರಾರ್ಥನೆ ಮಾಡಿದಾಗ ಪ್ರಕಟಣೆ ಮಾಡಿದ್ದಾನೆ ಹೊರತು ರಾಮರೂಪ ಆಗ ಮಾತ್ರ ಬಂದಿದ್ದು ಆಗ ಮಾತ್ರ ಇತ್ತು ಈಗಿಲ್ಲ ಹಿಂದಿರಲಿಲ್ಲ ಅಂತಲ್ಲ ಎಲ್ಲ ರೂಪ ಎಲ್ಲ ಕಾಲಕ್ಕೂ ಇದೆ ಭಗವಂತನಿಗೆ ಆಗಾಗ ಅದನ್ನು ಪ್ರಕಟಣೆ ಮಾಡ್ತಾನಷ್ಟೇ ಇದನ್ನು ತೋರಿಸಿಕೊಟ್ಟಿದ್ದಾದರೆ ಕೃಷ್ಣಾವತಾರದ ಬಗ್ಗೆ ಮಾತಾಡುತ್ತಾರೆ ಜಯತ್ಯ ಸಂಖ್ಯೋರು ಬಲಾಂಬೂರ ಗುಣೋಚ್ಚರತ್ನ ಕರಾತ್ಮವೈಭವ ಸದಾ ಸದಾತ್ಪಜ್ಞ ನದಿಪ್ಯಹ ಕೃಷ್ಣಾವತಾರೋ ಹರಿರೇಕಸಾಗರ ಪರಮಾತ್ಮ ಅನ್ನುವ ಒಂದು ಕಡಲು ಇಲ್ಲಿ ಏಳು ಕಡಲು ಬೇರೆ ಬೇರೆ ಬೇರೆ ಬೇರೆ ಆಗಿದೆ ಅದು ಹಾಗಲ್ಲ ಕಾಲದ ಒಂದೇ ಕಡಲಿದ್ದಂತೆ ತುಂಬಿದ ಕಡಲು ಎಷ್ಟು ಒಂದು ಊಹೆ ಮಾಡಲಿಕ್ಕೆ ಇನ್ನೊಂದು ದಡ ಕಾಣದೇ ಇರುವಂತಹ ದೊಡ್ಡ ಕಡಲು ಪರಮಾತ್ಮ ಅಂದರೆ ಕ್ಷೀರಸಾಗರ ಅದು ಕೃಷ್ಣಾವತಾರ ಅನ್ನೋದು ಸಾಗರ ಅಂದರೆ ರಕ್ತಗಳಿರಬೇಕಲ್ಲ ಇದೇ ಪರಮಾತ್ಮನಲ್ಲೂ ಅತ್ಯಮೌಲ್ಯವಾದ ತನ್ನ ಗುಣಗಳು ಅಂತ ಅನಂತ ಗುಣಗಳೇನೆ ಅನಂತ ರತ್ನಗಳು ಅಲ್ಲಿ ಅದೆಲ್ಲ ಇದೆ ಅಷ್ಟೇ ಅಲ್ಲ ಇನ್ನೂ ಸದಾತ್ಮಜ್ಞ ತನ್ನ ಬಲ್ಲವರೂ ತನ್ನವ ದೊಡ್ಡ ದೊಡ್ಡ ಬ್ರಹ್ಮದೇವರೇ ಮೊದಲಾದ ದೊಡ್ಡದು ಅವರು ನದಿ ಇದ್ದಂತಿದ್ದಾರ ಅವರ ಪ್ರವಾಹ ತಡಲಿಕ್ಕಾಗೋಲ್ಲ ನಮಗೆ ಅಂಥ ಅನೇಕ ಜ್ಞಾನಿಗಳೆಲ್ಲ ಬಂದು ಎಲ್ಲಿ ಸೇರುತ್ತಾರೆ ಕಡೆಗೆ ಯಾವ ಮಾತು ಎಲ್ಲ ಭಗವದ್ಗೀತೆಯನ್ನು ಸೇರಿಕೊಂಡಿದ್ದೆ ಅಷ್ಟೆ ಯಾರು ಎಷ್ಟೆಷ್ಟು ಮಾತಾಡಿದ್ರು ಏನು ಮಾತ್ರ ಎಲ್ಲ ಗ್ರಂಥ ಏನು ಸೇರಿಕೊಳ್ಳುತ್ತೆ ಪುಟ್ಟ ಭಗವದ್ಗೀತೆಯಲ್ಲಿ ಎಲ್ಲ ಸೇರಿಸಿಟ್ಟಿದ್ದಾನೆ ಅಂತಹ ಸಾಗರ ಪರಮಾತ್ಮ ಅದರಿಂದಾಗಿ ಅವನು ಸದಾ ಸದಾತ್ಮಜ್ಞನದಿ ಭೀ ರಾಪ್ಯ ಆತ್ಮವೈಭವ ಅಸಂಖ್ಯೋರು ಗುಣಾಂಬು ಪೂರ ತನ್ನ ಗುಣಗಳು ಅಂಬು ನೀರಿನಿಂದ ತುಂಬಿದ್ದಾನೆ ಸಮುದ್ರದಲ್ಲಿ ನೀರಿನ ಕಣ ಎಷ್ಟು ಅಂತ ಲೆಕ್ಕ ಹಾಕಲಿಕ್ಕಾಗತ್ತಾ ಭಗವಂತನಲ್ಲೂ ಆ ಕ್ಷಣಾವತಾರದಲ್ಲಿ ತೋರಿಸಿದ ಗುಣಗಳನ್ನು ಇಷ್ಟು ಅಂತ ಲೆಕ್ಕ ಹಾಕಲಿಕ್ಕಾಗೋಲ್ಲ ಇಷ್ಟು ಹಾಕೋದು ಒಪ್ಪಾ ಕೃಷ್ಣ ಚರಿತ್ರೆ ಎಲ್ಲ ಕೇಳಿದ್ವಿ ಮುಗೀತು ಆಗೋದೇ ಇಲ್ಲ ಎಷ್ಟು ಕೇಳಿದ್ರು ಎಷ್ಟು ಹೇಳಿದ್ರು ಎಷ್ಟು ದಿವಸ ಹೇಳಿದ್ರು ಇನ್ನೊಂದಷ್ಟು ಬಾಕಿ ಉಳಿದಿದೆ ಅಂತೇವೆ ನಮಗೆ ಸಿಕ್ಕಿರೋ ಮಾಹಿತಿಯಲ್ಲೇ ಇನ್ನು ಉಳಿದಿದೆ ಅಂತ ಆದರೆ ಇನ್ನೆಷ್ಟಿದೆ ಭಗವಂತನ ಮಾಹಿತಿ ಪೂರ್ಣ ವರ್ಣನೆ ಮಾಡಲಿಕ್ಕಾಗೋಲ್ಲ ಇಂತಹ ಕೃಷ್ಣ ಪರಮಾತ್ಮ ಒಂದೇ ಕಡದಿದ್ದಂತೆ ಏಕಸಾಗರ ರಾಮ ಚಂದ್ರ ವೇದವ್ಯಾಸದೇವರು ಸೂರ್ಯನಂತೆ ಉದಿತ ಭಾಸ್ಕರರು ಸದೋದಿತ ಭಾಸ್ಕರರು ಹೀಗೆ ಆದರೆ ಹೊರಗಿನ ಕಡಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ ಅದು ತುಂಡು ತುಂಡಾಗುತ್ತೆ ಇಲ್ಲಿ ತುಂಡಾಗಲಿಲ್ಲ ಹೊರಗಿನ ಚಂದ್ರ ಸೂರ್ಯರಿಗೆ ಕ್ಷೀಣ ಆಗೋದು ಅಥವಾ ಉದಯಿಸೋದು ಇವೆಲ್ಲ ದೋಷ ಇದು ಯಾವುದೂ ಇಲ್ಲದೇ ಇರುವಂತೆ ಸೂರ್ಯ ಚಂದ್ರ ಸಮುದ್ರನಂತೆ ಇರುವಂತಹ ವೇದವ್ಯಾಸ ರಾಮಕೃಷ್ಣರು ನಿತ್ಯೋತ್ಕೃಷ್ಟರು ನಿತ್ಯದಲ್ಲೂ ಸದಾ ಜಯತಿ ಅಂದರೆ ಸದಾ ಭಗವಂತನಿಗೆ ನಿತ್ಯೋತ್ಕರ್ಷ ಇದೆ ಅನ್ನೋದನ್ನು ಹೃದಯದಲ್ಲಿ ನಾವು ಚಿಂತನೆ ಮಾಡಿದರೆ ನಮಗೆ ಅಪಕರ್ಷ ಆಗೋಲ್ಲ ನಮಗೆ ಯಾವ ರೀತಿಯಲ್ಲೂ ನಾವು ಕೆಳಗಿಳಿಯುವಂತೆ ಆಗೋಲ್ಲ ಆ ರಕ್ಷಕರು ಬಂದು ಹೇಳ್ಕೊಂಡು ಹೋದರೆ ನಾವು ತಪ್ಪುಗಳನ್ನು ಮಾಡಿದರೆ ಕೆಳಗಿಳಿಬೇಕು ಅದು ಮಾಡದೇ ಇದ್ದಂತೆ ನಿತ್ಯ ನಮ್ಮ ರಕ್ಷಣೆ ಮಾಡಬೇಕಾಗಿದ್ದರೆ ಭಗವಂತ ನಿತ್ಯೋತ್ಕೃಷ್ಟ ಇದ್ದಾನೆ ಅಂತ ನಿತ್ಯ ಚಿಂತನೆ ಮಾಡಿದರೆ ನಮಗೆ ಆ ರೋಗ ಬರೋಲ್ಲ ಇದರ ಮೇಲೆ ನಾರಾಯಣ ನಮಸ್ಕೃತ್ಯ ನರಂಚೈ ವನರೋತ್ತಮಂ ದೇವೀ ಸರಸ್ವತೀಂ ವ್ಯಾಸ ತಥೋ ಜಯ ಮುದೀರೆಯೇ ಉದಿರೆಯೇತ್ ಉದಿರೇ ಉದಿರೇತ್ ಅಂತ ಆದೇಶ ನಾವು ಹೇಳಬೇಕಾದ್ರೆ ಉದಿರೆಯೇ ಹೇಳ್ತೇನೆ ಅಂತ ಹೇಳಬೇಕು ಹಾಗೇ ಹೇಳಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ನಾವು ಹೇಳುವಾಗ ಕುರುಘಂಟಾರವಂ ತತ್ರ ದೇವತಾಹ್ವಾನಂಛನಂ ಅಂತ ಆದೇಶ ಕುರುವೇ ಘಂಟಾರವಂ ತತ್ರ ದೇವತಾಹ್ವಾನಂಛನಂ ना कुेमे ना बारस आग कूरव नाब्री आदेश मादेश ना काय नच मनंद्रिय बुध्यात्म अनुसृत स्वभाव करो सकल परस्मयी नारायण ए समर्पय्त अतन समर्पण मा अंत ना हेड़े ऐन करोमी यद्य सक परस्मयी नानेन समर्पयामी ಉತ್ತಮ ಪುರುಷಕ್ಕೆ ಪರಿವರ್ತನೆ ಮಾಡಿಕೊಂಡಿದ್ದೇವೆ ಹಾಗೋ ಹಾಗಿಲ್ಲ ಕೂಡ ಉದೀರ ಅದನ್ನ ಅದನ್ನು ಉದೀರೆಯೇ ನಾವು ಹೇಳಬೇಕು ಉದೀರೆಯೇ ಹೇಳ್ತೇನೆ ಹೀಗೆ ಏನದನ್ನು ಜಯ ಉದೀರೆಯೇ ಜಯವನ್ನು ಹೇಳ್ತೇನೆ ಯಾವುದು ಜಯ ಜಯ ಅಂತ ಯಾವುದು ಇಲ್ಲವಲ್ಲ ವೇದ ಇದೆ ಭಾರತ ಇದೆ ರಾಮಾಯಣ ಇದೆ ಪುರಾಣ ಇದೆ ಈ ಜಯ ಯಾವುದಿದು ಸರ್ ತೋರಿಸಿಕೊಟ್ರು ಜಯೋ ಕೃಷ್ಣದ್ವೈಪಾಯನೇರಿತಃ ಬೇರೆಯವ್ರನ್ನ ಕೇಳಿ ನೀವು ನೋಡೋಣ ಬೇರೆ ದಾರ್ಶನಿಕರು ಇದಕ್ಕೆ ಉತ್ತರ ಕೊಡ್ರಿ ಇನ್ಯಾರಿಗೋದು ಪರಿಚಯನೇ ಇಲ್ಲ ಹೌದಪ್ಪ ನೀವು ಇದನ್ನ ಯಾಕೆ ಹೇಳ್ತೀರಿ ನಾರಾಯಣ ನಮಸ್ಕೃತಿಯಾಕೆ ಹೇಳ್ತೇರಿ ಕೇಳಿದ್ರು ಗೊತ್ತೇ ಇಲ್ಲ ಅವರಿಗೆ ಆಚಾರ್ಯರು ಎಷ್ಟು ನಿಜ ವೇದವ್ಯಾಸ ದೇವರು ನಿಜ ಅನ್ನೋದಕ್ಕೆ ಇದಕ್ಕಿಂತ ಕೈಗನ್ನಡಿ ಇನ್ನೊಂದು ಬೇಡ ಇದಕ್ಕೆ ಮುಂಚೆ ಯಾರಿಗೂ ಗೊತ್ತೇ ಇಲ್ಲ ಅದನ್ನ ಯಾರೂ ಹೇಳಲಿಲ್ಲ ಜಯೋ ನಾಮ ಇತಿಹಾಸವೂ ಎಂ ವೇದವ್ಯಾಸದೇವರು ರಚನೆ ಮಾಡಿದ ಮಹಾಭಾರತಕ್ಕೆ ಅವರು ಕೊಟ್ಟ ಹೆಸರು ತಾವೇ ಹೆಸರು ಜಯ ಮಹಾಭಾರತಕ್ಕೆ ಹೆಸರು ಜಯ ಅಂದರೆ ಅಲ್ಲಿ ಅಲ್ಲಿ ಬರೋ ಪ್ರಸಂಗನೂ ಇದೆ ಅಲ್ಲಿ ಜಯ ಜಯತ್ಸೇನಾ ಜಯದ್ ವಿಜಯ ಹೀಗೆಲ್ಲ ಮಹಾಭಾರತದ ಪಾತ್ರಗಳಿಗೆ ಪ್ರತ್ಯೇಕವಾಗಿ ವಿರಾಟ ತಾವು ಏಕಾಂತ ನಾಮಧೇಯಗಳು ಹೊಂದಿಟ್ಟುಕೊಳ್ತಾರೆ ಅಲ್ಲೆಲ್ಲ ಅದನ್ನ ಚಿತ್ರಣ ಮಾಡಿ ಅವರಿಗೆ ಅದ್ಭುತವಾದ ಜಯವನ್ನು ಒದಗಿಸಿಕೊಟ್ಟ ಚರಿತ್ರೆ ಆದ್ದರಿಂದ ಪಾಂಡವರಿಗೆ ಅದಕ್ಕೆ ಏನಂತ ಕೂಗಿದ್ರು ಈ ಇತಿಹಾಸವನ್ನು ಸಂಸಾರದಿಂದಲೇ ಜಯಪ್ರದಾದ್ದರಿಂದ ಇದು ಇದು ಜಯ ಅದಕ್ಕೆ ಬೇರೆ ಬೇರೆ ಇನ್ನೂ ಅನೇಕ ಅರ್ಥಗಳಿದ್ದಾವೆ ಇದು ಜಯ ಅನ್ನೋ ಅರ್ಥ ಈ ಅರ್ಥದಲ್ಲಿ ಇಲ್ಲಿ ವಾಯುಹು ನರೋತ್ತಮೋ ನಾಮ ದೇವಿ ಇದು ಶ್ರೀರುದೀರಿತ ಇದಾದ ಮೇಲೆ ಇನ್ನು ನಾರಾಯಣಂ ನಮಸ್ಕೃತ್ಯ ನರಂಚಯವ ನರೋತ್ತಮ ಏನು ಕ್ರಮ ಗೊತ್ತಾಗಲ್ಲ ಯಾಕೆ ನಮಸ್ಕಾರ ಮಾಡಬೇಕು ಅದರ ಪಟ್ಟಿಯನ್ನು ಮಾಡಿ ಅದರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮಗಿಲ್ಲಿ ನರೋತ್ತಮ ಅಂದರೆ ಬೇರೆ ಅಲ್ಲ ನಾವು ಹರಿ ಸರ್ವೋತ್ತಮ ಆಮೇಲೆ ಏನಂತೇವೆ ಜೀವೋತ್ತಮ ಜೀವೋತ್ತಮ ಅಂದರೂ ಒಂದೇ ನರೋತ್ತಮ ಒಂದೇ ಬೇರೆ ಅಲ್ಲ ನರ ಅಂದರೆ ಮನುಷ್ಯ ಅಂತಷ್ಟೇ ಅರ್ಥ ಅಲ್ಲ ನೀಯಂತೆ ಇತಿ ನರಾಹ ರೀ ಕ್ಷಯೆ ಅಂತ ಧಾತು ಯಾರಿಗೆ ಕ್ಷಯ ಇದೆಯೋ ಅವರು ರ ಯಾರಿಗೆ ಕ್ಷಯ ಇಲ್ಲ ಅವನು ನರ ಅಂದರೆ ಮನುಷ್ಯರಿಗೆ ಕ್ಷಯ ಇಲ್ಲ ಸ್ವಲ್ಪ ಒಳಗಿಳಿದು ನೋಡಬೇಕಾಗುತ್ತೆ ನಾವು ಆ ಅರ್ಥವನ್ನು ಮನುಷ್ಯನಿಗೆ ಮಾತ್ರ ಯಾಕೆ ನರ ಅಂತ ಕೂಗ್ತಾರೆ ಎಲ್ಲ ಜೀವನಿಗೆ ಯಾರು ಅವನು ಯಾವ ಪ್ರಾಣಿ ಶರೀರದಲ್ಲಾರೂ ಇರಲಿ ನರನೇ ಮತ್ತು ಜೀವರಂದ್ರೂ ನರನೇ ವಾಸ್ತವಿಕವಾಗಿ ಜೀವನಿಗೆ ನಾಶ ಇಲ್ಲ ಸ್ವಲ್ಪ ನಾಶ ಇಲ್ಲ ಆದಮೇಲೆ ಅವರೆಲ್ಲ ನರನೆ ಮತ್ತು ಬೇರೆಯವರನ್ನು ನರ ಅಂತ ಕೂಗುದೇನೆ ಮನುಷ್ಯರನ್ನು ಮಾತ್ರ ಯಾಕೆ ನರ ಅಂತ ಕೂಗ್ತಾರೆ ಸ್ವಲ್ಪ ವ್ಯತ್ಯಾಸ ಇದೆ ಸೂಕ್ಷ್ಮ ಇದೆ ಏನು ವಿಚಾರ ಮನುಷ್ಯನಿಗೆ ಮಾತ್ರ ಬುದ್ಧಿ ಹೆಚ್ಚು ಹೇಳಲಿಕ್ಕೆ ಕೇಳಲಿಕ್ಕೆ ಇಂದ್ರಿಯ ಪಾಠ ಮನುಷ್ಯನಿಗೆ ಮಾತ್ರ ಇದೆ ವೇದಶಾಸ್ತ್ರಗಳ ರಹಸ್ಯ ಉಪಾಯನನ್ನು ತಿಳಿಯೋದು ಅನುಷ್ಠಾನ ಮಾಡಲಿಕ್ಕೆ ಅವನೊಬ್ಬನಿಗೆ ಅಧಿಕಾರಿಯವರು ಈ ಪರೀಕ್ಷಿತರಾಜರು ಮನುಷ್ಯರಾಗಿ ಬಂದರಲ್ಲ ಮತ್ತೆ ಇನ್ನೊಮ್ಮೆ ಹುಟ್ಟಿ ಬರ್ತಾರ ಶುಕವಾಮದೇವಾದಿಗಳು ಮನುಷ್ಯ ಶರೀರದಲ್ಲಿ ಇಷ್ಟು ಸೌಕರ್ಯ ಇದೆ ಇನ್ನೊಮ್ಮೆ ಮತ್ತೆ ಹುಟ್ಟಿ ಬರದೇ ಇದ್ದಂತೆ ಬರೀ ಸ್ವರೂಪಕ್ಕೆ ನಾಶ ಇಲ್ಲ ಅಷ್ಟೇ ಅಲ್ಲ ಶರೀರದ ಸಂಬಂಧ ಮತ್ತು ಅದರ ಸಂಯೋಗವಿಯೋಗಗಳನ್ನು ಕಳ್ಕೊಂಡ್ಬಿಡಬಹುದಾದರೆ ಅಂದರೆ ಮೋಕ್ಷವನ್ನು ಪಡಿಬಹುದು ಅಂತಾದರೆ ಅದು ಮನುಷ್ಯ ಶರೀರದಲ್ಲಿ ಮಾತ್ರ ಸಾಧ್ಯ ಅದು ಬೇರೆ ಶರೀರದಲ್ಲ ದೇವತೆಗಳೂ ಈ ಮನುಷ್ಯ ಶರೀರವನ್ನು ಪಡ್ಕೊಂಡೇ ಸಾಧನೆ ಮಾಡ್ತಾರೆ ಮನುಷ್ಯ ಶರೀರ ಅದಕ್ಕೆ ಏನಂದರು ದಾಸರಾಯರು ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣ ಆಗಲ್ಲ ಸಾಧು ಪ್ರಿಯನೇ ಏ ಸಾಮಾನ್ಯ ಅಲ್ಲ ಇದು ದೇವತೆಗಳು ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಈ ಶರೀರ ತೊಗೊಂಡು ನಾವೇನು ಸಾಧನೆ ಮಾಡ್ತೇವೆ ಅಂತ ಬರಬೇಕಾದ್ರೆ ಎಷ್ಟು ಉತ್ಕೃಷ್ಟ ಶರೀರ ಇದು ಅಲ್ಪಾಯುಷ್ಯ ಅಲ್ಪ ಸಾಮರ್ಥ್ಯ ಆದರೆ ಸರಿಯಾಗಿ ವಿನಿಯೋಗ ಮಾಡಿದರೆ ಭಗವಂತ ಅತ್ಯಂತ ಪ್ರೀತನಾಗಿ ಮೋಕ್ಷ ಕೊಟ್ಟು ಬಿಡ್ತಾನೆ ಕ್ಷಣಾಯುಷೋ ಭಾರತ ಭೂಜಯೋ ಕಲ್ಪಗಟ್ಟಲೆ ಆಯುಷ್ಯ ತೊಗೊಂಡು ಬೇರೆ ಬೇರೆ ಕಡೆ ಸಾಧನೆ ಮಾಡುವುದಕ್ಕಿಂತ ಭಾರತದಲ್ಲಿ ಮನುಷ್ಯ ಜನ್ಮದಲ್ಲಿ ಒಂದು ಕ್ಷಣ ಇದ್ದರೆ ಸಾಕು ಅಂತ ರಘುಗುಣ ಮಹಾರಾಜರು ಉದ್ಗಾರ ತೆಗೆದಿದ್ದಾರೆ ಅದನ್ನೆಲ್ಲ ಕಾಣಬಹುದು ಅಕ್ರಮದಲ್ಲಿ ಅಂದರೆ ನಮ್ಮನ್ನು ನಾಶವೇ ಇಲ್ಲದೆ ಯಾವ ನಾಶ ಇಲ್ಲದೆ ಶರೀರ ಸಂಯೋಗವಿಯೋಗ ರೂಪವಾದ ನಾಶವೇ ಇಲ್ಲದೆ ಇದ್ದಂತೆ ಮಾಡಬಹುದಾದ ಶರೀರ ನರ ಅದಕ್ಕೆ ನರ ಶರೀರಕ್ಕೆ ಮನುಷ್ಯ ಶರೀರಕ್ಕೆ ನರ ಓದಿದೆ ಆದರೆ ವಸ್ತುತಃ ನರ ಅಂತಂದರೆ ಜೀವರು ಅಂತ ಯಾರಿಗೆ ಕ್ಷಯವೇ ಇಲ್ಲವೋ ಅಂದರೆ ಎಲ್ಲ ಜೀವರು ಅಂದರೆ ನರೋತ್ತಮ ಅಂದರು ಒಂದೇ ಜೀವೋತ್ತಮ ಅಂದರು ಒಂದೇ ಮೇಲೆ ಅಲ್ಲ ನೀವು ಅದರಿಂದಾಗಿ ನರೋತ್ತಮೋ ವಾಯುಹು ವಾಯು ನರೋತ್ತಮೋ ನಾಮ ದೇವಿ ಇತಿ ಶ್ರೀರು ತೀರಿತ ದೇವಿ ದೇವಿ ಅಂದ್ರೇನು ದಿವ್ಯತಿ ಎಲ್ಲವನ್ನೂ ಪ್ರೇರಣೆ ಮಾಡಿತಾಳೆ ಮಾತು ಮನಸ್ಸು ಪ್ರೇರಣೆ ಮಾಡುವವಳು ದೇವಿ ಯಾಕೆ ದಿವ್ಯತಿ ದೇವು ಪ್ರೇರಣೆ ಪ್ರೇರಣೆ ಮಾಡಿತಾಳ ಮನಸ್ಸಿನಲ್ಲಿ ಒಳ್ಳೆ ವಿಚಾರ ಇಲ್ಲದೆ ಇದ್ದರೆ ಬಾಯಲ್ಲಿ ಮಾತಾಡುವುದು ಕೂಡಿಸ್ಬಿಟ್ರೆ ಏನು ಹೇಳಬೇಕು ನ್ಯಾಯಮೂರ್ತ ಹೇಳಿ ಎಂದು ಕೂಡಿಸ್ಬಿಟ್ರೆ ಏನು ಹೇಳ್ತಾರೆ ಗೊತ್ತೇ ಇಲ್ಲ ಗೊತ್ತಿತ್ತು ನೆನಪಿರೋದು ಬೇಡ ಹೇಳಲಿಕ್ಕೆ ಸರಿಯಾದ ರೀತಿಯಲ್ಲಿ ಪಾಕ ಆಗೋದು ಬೇಡ ಒಳಗೆ ಆ ಪಾಕಾಗಿದ್ದನ್ನು ಗುಣಬಡಿಸುತ್ತೆ ಬಾಯಿ ಮಧ್ಯದಲ್ಲಿ ಅಲ್ಲಾದರೂ ಕೂಡ ಆ ಸಂಪರ್ಕ ಕಡಿದು ಹೋಯ್ತು ಅಂತಂದರೆ ಮಾತಿಗಿಂತ ಹತ್ತು ಪಟ್ಟು ವೇಗದಲ್ಲಿ ಮನಸ್ಸು ಆಲೋಚನೆ ಮಾಡ್ತಾ ಇರುತ್ತೆ ಹತ್ತು ಪಟ್ಟು ವೇಗದಲ್ಲಿ ನಡೆದಿರುತ್ತೆ ಅದನ್ನು ಹೇಳಿ ತಿಳಿಸಬೇಕಾದ್ರೆ ಮಾತಿಗೆ ತುಂಬ ಅವಕಾಶ ಬೇಕು ಬಾಯಿಗೆ ಅಷ್ಟು ವೇಗದಲ್ಲಿ ಹೋಗ್ತಾ ಇರುತ್ತೆ ಮನಸ್ಸು ಅಷ್ಟು ವೇಗದಲ್ಲಿ ಹೋಗೋದು ಸ್ವಲ್ಪ ನಿಂತು ಮಾತು ನಿಂತು ಹೋಗುತ್ತೆ ಅಂದರೆ ಈ ಅದ್ಭುತವಾದ ಈ ಇಂದ್ರಿಯಗಳನ್ನು ಮನಸ್ಸು ಮತ್ತು ಮಾತುಗಳನ್ನು ನಿಯಂತ್ರಣ ಮಾಡ್ತಾ ಇರುವವಳೇ ವಾಂಗ್ ಮನಸೆ ಇವೆರಡನೆ ನಿಯಂತ್ರಣ ಮಾಡ್ತಾ ದೇವಿ ಇವನ ಪ್ರೇರಣೆ ಮಾಡ್ತಾ ಇರುವ ರಮಾದೇವಿ ಬೇರ್ಯಾರು ಅಲ್ಲ ನಾವು ರಮಾದೇವಿಗೆ ನಮಸ್ಕಾರ ಮಾಡಿದೆ ನಾನು ಮಹಾಭಾರತ ಹೇಳ್ತೇನೆ ಅಂತ ಹೋದರೆ ಹೇಳಲಿಕ್ಕೆ ಸಾಧ್ಯವಾ ಕೇಳಲಿಕ್ಕೆ ಸಾಧ್ಯವಾ ಅದು ಹೇಳೋದು ಕೇಳೋದು ನಡೆಯಬೇಕಾಗೆಂದರೆ ದೇವಿಯರ ಅನುಗ್ರಹ ಬೇಕು ಅಮ್ಮನವರು ರಮಾದೇವಿ ಅವರ ಅನುಗ್ರಹ ಬೇಕು ಅದನ್ನು ತೋರಿಸ್ಕೊಡ್ತಾನೆ ಅದಕ್ಕೆ ದೇವಿ ಅಂತ ಕೂಗಿದ್ದಾರೆ ನಾರಾಯಣ ವ್ಯಾಸ ಇತಿ ವಾಚ್ಯವಕ್ತೃಸ್ವರೂಪಕ ನಾರಾಯಣ ವ್ಯಾಸ ನಾರಾಯಣಂ ನಮಸ್ಕೃತ್ಯ ಕಡೆಗೆ ವ್ಯಾಸಂ ತತ್ವೋ ಜಯ ತಂತಿದೆ ಅದನ್ನು ಮೊದಲಿಗೆ ಕಡೆಗೆ ಹೇಳಿದ್ದಾರೆ ಆದರೆ ಒಟ್ಟಿಗೆ ಇಟ್ಕೊಳ್ಬೇಕು ವೇದವ್ಯಾಸದೇವರು ವಾಚಕರು ತಾನು ಅಂತ ತಾನೇ ತೋರಿಸಿಕೊಡಬೇಕು ಪ್ರತಿಪಾದ್ಯವಾದ ರೂಪ ನಾರಾಯಣ ರೂಪ ಪ್ರತಿಪಾದಕ ರೂಪ ವ್ಯಾಸರೂಪ ಅದರಿಂದಾಗಿ ಅವರಿಬ್ಬರಿಗೂ ಒಟ್ಟಿಗೆ ನಮಸ್ಕಾರ ಆದರೂ ಕಡೆಗೆ ಯಾಕೆ ನಮಸ್ಕಾರ ಮಾಡ್ತಾರೆ ಹರಿಕತಾ ನೋಡಿ ಹಾಗೆ ಮಾಡಿದ್ದಾರೆ ಭಾರತೀ ದೇವಿಯರಿಗೆ ನಮಸ್ಕಾರ ಮಾಡಿದ ಮೇಲೆ ವೇದವ್ಯಾಸದೇವರ ನಮಸ್ಕಾರ ಮಾಡಿ ಆನಂದ ಚರ್ಚರಿಗೆ ನಮಸ್ಕಾರ ಮಾಡಿ ಆಮೇಲೆ ರುದ್ರಾಜ ದೇವತೆಗಳಿಗೆ ನಮಸ್ಕಾರ ಮಾಡಿದ್ದಾರೆ ಹೌದಾ ಮಂಗಳಾಚರಣ ಸಂಧಿಯಲ್ಲೇ ಮಾಡಿದ್ದಾರೆ ಯಾಕೆ ಹಾಗೆ ಮಾಡಿದ್ರು ಇದೇ ಥರ ಒಟ್ಟಿಗೆ ಮಾಡಬೇಕಾಗಿತ್ತಲ್ಲ ನರಸಿಂಹದೇವರಿಗೆ ಮಾಡಿ ಏನು ನೀರಾಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈಬಲ್ಯದಾಯಕ ನರಸಿಂಹನೇ ನಂಬಿಕೆ ಕರುಣಿಪುದೆ ಮಗ ಮಂಗಳವಾ ತಕ್ಷಣ ಹೇಳಬೇಕಾಗಿತ್ತು ಛೇದ ಭೇದ ವಿಷಾದ ಕುಟಿಲಾಂತಾದ ಮಧ್ಯಮ ದೂರ ಹಾಗೇ ಲಕ್ಷ್ಮೀದೇವಿಗೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಹಾಗಣ ಇದೆ ಏನು ಕಾರಣ ಪದವಿ ಪ್ರಯುಕ್ತವಾಗಿ ವಿದವ್ಯಾಸ ದೇವರಿಗೆ ಮತ್ತೆ ನಮಸ್ಕಾರ ಆ ಪದವಿ ಬೇರೆ ಬೇರೆ ಬೇರೆ ಬೇರೆಯವರು ಬರ್ತಿರ್ತಾರೆ ಆ ಪದವಿಗೆ ನಿಯತವಾದಂತಹ ತಾರತಮ್ಯ ಬರೋ ಪದವಿ ಅಲ್ಲ ಈಗ ರುಜು ಪದವಿ ಇಂತಿದೆ ವಾಯುದೇವರ ಪಟ್ಟಕ್ಕೆ ಇಂಥವರೇ ಬರೋರು ರುದ್ರದೇವರ ಪಟ್ಟಕ್ಕೆ ಇಂಥಾಧಿಕಾರಿಗಳೇ ಬರೋರು ಅಂತಿದೆ ಇಂದ್ರ ಪಟ್ಟಕ್ಕೆ ಇಂದ್ರ ಪದವಿಯನ್ನು ಇಂದ್ರದೇವರು ಈ ಪುರಂದರ ನಾಮಕ ಇಂದ್ರದೇವರು ಇವತ್ತು ಆಳ್ತಾ ಇದ್ದಾರೆ ಅವರಿಗಿಂತ ಅತ್ಯಲ್ಪರಾದಂತಹ ನಕುಲ ಸಹದೇವರು ಅಂದರೆ ಪೂರ್ವದಲ್ಲಿ ಅವರು ಅಶ್ವಿನಿ ದೇವತೆಗಳು ಅವರು ಇಂದ್ರ ಆಳಿದ್ದಾರೆ ನಹುಶ ಇಂದ್ರ ಪದವಿ ಚಕ್ರವರ್ತಿ ಇಂದ್ರ ಪದವಿಯಲ್ಲಿ ಅಂತ ಸತ್ಯಜಿತ್ ಅಂತ ಯಮದೇವರು ಆಳಿದ್ದಾರೆ ಅವ್ರದ್ದರಿ ಯೋಗ್ಯತೆ ಬೇರೆ ವ್ಯಾಸ ಪದವಿಯೂ ಹಾಗೆ ವ್ಯಾಸ ಅನ್ನೋ ಪದವಿಯಲ್ಲಿ ನಾನಾ ಯೋಗ್ಯತಾಪನ್ನರು ಬರ್ತಾರೆ ಹಿಂದೆ ಪರಾಶರಾಧಿ 28 ಜನ ಬಂದಿರೋದರ ಉಲ್ಲೇಖ ಇದೆ ವಿಷ್ಣು ಪುರಾಣದಲ್ಲಿ ಯಾರ್ಯಾರು ಯಾವ್ಯಾವ ಯಾವಾಗ ಬಂದಿದ್ದರು ವೈವಸ್ವತ ಮನ್ವಂತರದಲ್ಲಿ ಅಂತ ಮುಂದೆ ಇಪ್ಪತ್ತೊಂಬತ್ತನೆಯವರಾಗಿ ದ್ರೌಡಿ ವ್ಯಾಸರು ಬರ್ತಾರೆ ಅಂತ ಕೂಡ ಉಲ್ಲೇಖ ಮಾಡ್ತಾರೆ ಇಪ್ಪತ್ತೊಂಬತ್ತು ಜನರ ಉಲ್ಲೇಖ ಇದೆ ನಾವು ಇಪ್ಪತ್ತೆಂಟರಲ್ಲಿ ಇದ್ದೇವೆ ಇಪ್ಪತ್ತೇಳು ಹಿಂದೆ ಯಾರು ಇಪ್ಪತ್ತೊಂಬತ್ತನೆಯವರು ಯಾರು ಹೀಗೆ ಯಾರಿದ್ದಾರೆ ಎಲ್ಲದರೂ ಉಲ್ಲೇಖ ಇದೆ ನಮ್ಮ ಅಹೋಭಾಗ್ಯ ಅಂತಂದರೆ ಸಾಕ್ಷಾತ್ ನಾರಾಯಣನೇ ಬಾದರಾಯಣನಾಗಿ ಬಂದಿದ್ದಾರೆ ಈಗ ಮಾತ್ರ ಅದೊಂದು ದೊಡ್ಡ ವೈಭವ ಹೀಗಾಗಿ ವ್ಯಾಸ ಪದವಿಯಲ್ಲಿ ಬಂದದ್ದು ಸಾಕ್ಷಾತ್ತಾಗಿ ನಾರಾಯಣನೇ ನಾರಾಯಣ ಸಂಶಜ ಏಕಪುತ್ರಂ ದ್ವೈಪಾಯನ ವೇದ ಮಹಾನಿಧಾನಂ ಅದರಿಂದಾಗಿ ವ್ಯಾಸ ಪದವಿಯ ಪ್ರಯುಕ್ತವಾಗಿ ನಮಸ್ಕಾರ ಮಾಡುವುದಾದರೆ ಆಚಾರ್ಯರಿಗೆ ಆದಿಗುರುಗಳು ಅಂತ ನಮಸ್ಕಾರ ಮಾಡುವುದಾದರೆ ಶಿವಗಳಂದ ಚರಿತ ಭಗವತ್ಪಾದಾಚಾರ್ಯವರು ಬಿ ಶ್ರೀ ವೇದವ್ಯಾಸಾಯ ನಮಃ ಅಮೇರ ಭಾರತೀಯ ನಮಃ ಆಮೇಲೆ ಸರಸ್ವತಿಯ ನಮಃ ಗುರು ನಮಸ್ಕಾರಗಳು ಕಡೆಗೆ ನಾರಾಯಣ ನಮಃ ಪದವಿ ಪ್ರಯುಕ್ತವಾಗಿ ನಮಸ್ಕಾರ ಅದರಿಂದಾಗಿ ಈ ರೀತಿಯಲ್ಲಿ ಒಟ್ಟಿಗೆ ನಮಸ್ಕಾರ ಮಾಡಬೇಕು ವಾಸ್ತವಿಕವಾಗಿ ಅವರು ಯಾರು ಪರೀಕ್ಷೆ ಪದವಿ ಪ್ರಯುಕ್ತವಾಗಿ ಇಲ್ಲಿ ನಮಸ್ಕಾರ ಮಾಡುವುದು ಇದೆ ಹೀಗ ನಾರಾಯಣ ವ್ಯಾಸ ನಮಸ್ಕಾರ ಮಾಡಿ ದೇವಿ ಅಂತಂದರೆ ಸಾಕ್ಷಾತ್ತಾಗಿ ರಮಾದೇವಿ ವಾಂಗನೋ ನಿಯಾಮಕರು ಅದಾದ ಮೇಲೆ ತಾರತಮ್ಯ ಕ್ರಮದಲ್ಲಿ ಜೀವೋತ್ತಮರಾದ ನರೋತ್ತಮರಾದಂತಹ ಸಾಧಕಶ್ರೇಷ್ಠರಾದಂತಹ ಮುಖ್ಯಪ್ರಾಣದೇವರು ಅದಾದ ಮೇಲೆ ಸರಸ್ವತೀಂ ಸರಸ್ವತೀ ಭಾರತೀಯರು ವೇದಶಾಸ್ತ್ರಗಳಿಗೆ ನಿಯಾಮಕರು ವಾಂಗನೋ ನಿಯಾಮಕಗಳಿಗಿಂತ ಕಮ್ಮಿ ಮಾತಿನ ಒಳಗೆ ವೇದಶಾಸ್ತ್ರಗಳು ಅದಕ್ಕೆ ನಿಯಾಮಕರಾಗಿ ಬರುವವರು ಸರಸ್ವತಿ ಭಾರತೀಯರು ಅವರಿಗೆ ನಮಸ್ಕಾರ ಮಾಡಿ ಆಮೇಲೆ ನರ ಉಪಸಾಧಕರಾದಂತಹ ಶೇಷಾವತಾರಿಗಳಾದ ನರನಿಗೆ ಅಂದರೆ ಇವೆಲ್ಲ ಮನೋನಿಯಾಮಕರು ಶೇಷದೇವರು ಗರುಡದೇವರು ಮಹರ್ದ್ರ ದೇವರು ಇವರೆಲ್ಲ ಮನೋನಿಯಾಮಕರಾದ್ದರಿಂದಾಗಿ ಅವರಿಗೆ ನಮಸ್ಕಾರ ಅಂದರೆ ಏನು ಮಾಡಿದ ಹಾಗೈತಲ್ಲಿಗೆ ನಾರಾಯಣನಿಗೆ ಚೈತ್ರೆಯನ್ನು ರಚನೆ ಮಾಡಿಕೊಟ್ಟ ವೇದವ್ಯಾಸ ದೇವರಿಗೆ ಕೃಷ್ಣರೂಪದಲ್ಲಿ ಬಂದಂತಹ ನಾರಾಯಣ ದೇವರಿಗೆ ರುಕ್ಮಿಣೀ ಸತ್ಯಭಾಮ ದೇವಿಯರಾದಂತಹ ದೇವಿಗೆ ಭೀಮರೂಪದಿಂದ ಬಂದಂತಹ ಸಾಕ್ಷಾತ್ತಾಗಿ ನರೋತ್ತಮನಿಗೆ ಅದಾದ ಮೇಲೆ ದ್ರೌಪದಿ ರೂಪದಲ್ಲಿ ಬಂದಂತಹ ಸರಸ್ವತೀ ದೇವಿಗೆ ನರ ಅರ್ಜುನಾದಿ ರೂಪದಿಂದ ಬಂದಂತಹ ಅಶ್ವತ್ಥಾಮ ಅರ್ಜುನಾದಿ ರೂಪದಿಂದ ಬಂದಂತಹ ನರನ ಆವೇಶ ಇರುವವರು ನರನೇ ಬಂದರು ಅಂದರೆ ಅಶ್ವತ್ಥಾಮಾಚಾರ್ಯರು ನರನ ಆವೇಶ ಇರುವವರು ಅಂತಂದರೆ ಅರ್ಜುನ ಇವರೆಲ್ಲ ಮಹಾಭಾರತದ ಪಾತ್ರಧಾರಿಗಳು ನಾವು ಆ ಪಾತ್ರಧಾರಿಗಳಿಗೆ ನಮಸ್ಕಾರ ಮಾಡಿ ಈ ಪಾತ್ರ ಅರ್ಥ ಆಗಲಿ ಅಂತಲೇ ಕೇಳ್ಕೊಳ್ತಾ ಇರೋದು ಅದರಿಂದ ಅತ್ಯಂತ ಸಂಬಂಧ ಇರುವ ಪಾತ್ರಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ ಈ ಪಾತ್ರಗಳಿಗೆ ನಮಸ್ಕಾರ ಮಾಡಿ ನಾವು ಆ ಚರಿತ್ರೆ ಹೆಣ್ಣಿಕ್ಕೋದಾಗ ಅವ್ರಿಗೆ ಅಪಚಾರ ಮಾಡಿಬಿಟ್ರಿ ನಮಸ್ಕಾರ ಮಾಡಿದ್ದರಿಂದಲೇ ಒಂದು ಎಚ್ಚರ ಬರುತ್ತೆ ನಮಸ್ಕಾರ ಮಾಡಿ ಆ ಪಾತ್ರಗಳ ಬಗ್ಗೆ ಹೇಳ್ತಾ ಇದ್ದೇವೆ ಬಾಯಿಗೆ ಒಂದ ಹೇಳೋ ಹಾಗೆಲ್ಲ ಹಾಗ ರೇ ಏನು ಅಶ್ವತ್ಥಾಮ ಸರಿ ಎದುರುಗಡೆ ನಿಂತುಕೊಂಡು ಯುದ್ಧ ಮಾಡ್ಬೋದಾ ನೀವು ಹುಚ್ಚುಚ್ಚಾ ಮಾತಾಡಿಬಿಟ್ರೆ ಅಶ್ವತ್ಥಾಮಾಚಾರ್ಯನಂತಹ ಮತ್ತೊಬ್ಬ ಬ್ರಾಹ್ಮಣ ಜಗತ್ತಿನಲ್ಲಿರಲಿಲ್ಲ ಅಂಥ ಬ್ರಹ್ಮಚಾರಿ ಅಂಥ ವೃಚಸ್ವಿ ಭಗವಂತರಿಗ ಅತ್ಯಂತ ಪ್ರೀತಿ ಪಾತ್ರರು ಆದರೆ ಪಾಂಡವರಿಗೆ ದ್ರೋಹ ಮಾಡಿದರೆ ನಾವು ಎಂಥವರನ್ನು ಬಿಡುವಲ್ಲ ಅನ್ನೋದಕ್ಕೆ ಆ ಪಾತ್ರವನ್ನು ಚಿತ್ರಮಾಧಿಕಾರಿಯವರು ತೋರಿಸಿ ಅವರನ್ನು ನಿಂದೆ ಮಾಡಲಿಕ್ಕಲ್ಲ ರುದ್ರಾಂಶ ಸಂಭೂತರು ಅವರಿಗೆ ಎಂಥ ಪದವಿ ಮುಂದೆ ವ್ಯಾಸ ಪದವಿಯನ್ನು ಕೊಡ್ತಾನೆ ಪರಮಾತ್ಮ ಅಂತಂದರೆ ದ್ರೋಣಾಚಾರ್ಯರ ಮಕ್ಕಳು ಸಾಮಾನ್ಯವಾದ ವ್ಯಕ್ತಿಗಳಲ್ಲ ಅದಕ್ಕೆ ಎಲ್ಲ ಪಾತ್ರಗಳ ಬಗ್ಗೆ ಮಾತಾಡುವಾಗ ಎಚ್ಚರ ಅದಕ್ಕೆ ಇನ್ಯಾವ ಪಾತ್ರದ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರ ಇದೆಯೋ ಬಿಟ್ಟಿದೆಯೋ ಅಷ್ಟಂತು ಪಾತ್ರಗಳ ಬಗ್ಗೆ ಎಚ್ಚರ ಇರಲಿ ಒಂದು ಕೃಷ್ಣ ಪರಮಾತ್ಮ ಪಾಂಡವರು ಅದರಂತೆ ಅಶ್ವತ್ಥಾಮಾಚಾರ್ಯರು ಉಪಲಕ್ಷಣೆಯ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಕೃಪಾಚಾರ್ಯರು ಅದರಂತೆಯೇ ದ್ರೌಪದಿ ಮುಂತಾದಂತಹ ಸ್ತ್ರೀ ಪಾತ್ರ ಯಾಕೆ ಎಡಬೋದೇ ನಾವಲ್ಲಿ ಐದೈದು ಜನ ಗಂಡನ್ನು ಕಂಡುಕೊಂಡಿದ್ದೋ ಅವರ ಸೇರಿ ನಾಲಿಗೆ ಸೀಳು ಬಿಡ್ತಾರೆ ಬೇರೆ ಯಾರಿಗೂ ಅಲ್ಲ ರತಿದೇವಿಯರ ಸ್ವಲ್ಪ ಅಪಚಾರದ ಮಾತೃ ತಿಳಿಯದೆ ಸ್ವಲ್ಪ ಹಗುರವಾಗಿ ಮಾತಾಡಿದ್ದಕ್ಕೆ ನೀನು ಆಸುರನ ಮನೆಯಲ್ಲಿ ಬಿದ್ದಿರುವಂಥ ಶಾಪ ಹಾಕಿದ್ದಾರೆ ರತೀದೇವಿಯರಂತಹ ಮಹಾನುಭಾವಿ ಶಚಿದೇವಿಯ ಸಮಾನ ಕಕ್ಷೆಯಲ್ಲಿ ಬರುವ ರತೀದೇವಿಯರಿಗೆ ಅವರ ಸಾಧನೆ ಎಷ್ಟೊತ್ತರ ಉಹೆ ಮಾಡಲಿಕ್ಕಾಗೋಲ್ಲ ಅಂತಹ ಮಹತಾಯಿ ರತಿದೇವಿ ಅಂಥವಳಿಗೆ ಶಾಪ ಹಾಕಿ ಮಾಯಾವತಿ ಅಂತ ಶಂಬರಾಸುರನ ಮನೆಯಲ್ಲಿ ತಗೊಂಡು ಹೋಗಿಡ್ತಾರೆ ಬಹಳ ಕಷ್ಟಪಡ್ತಾ ತನ್ನದೇ ಆದ ಛಾಯಾರೂಪವನ್ನು ಇಟ್ಟು ताव पाकाध्यक्षर तम पाद्रृत्यव का मायवती प्रत्युम्न बंद मेले जत हिंस बरतार अली तक रीत अपाप बंदे अरे ये तमेंगे द्रौपदी देवी बेटे मतड़ा तुम एचर बे अद नमस्कार अपचार स्वल्प नाली हिड़ते ನಾವು ನಮಸ್ಕಾರ ಮಾಡಿದವ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ ನಾಳೆ ಮತ್ತೆ ನಮಸ್ಕಾರ ಮಾಡಬೇಕಾಗತ್ತೆ ಸ್ವಲ್ಪ ಎಚ್ಚರ ಇಟ್ಟುಕೊಂಡು ಮಾತಾಡೋಣ ಅದಕ್ಕೆ ಮೊದಲು ನಮಸ್ಕಾರ ಮಾಡಿಸ್ಬಿಟ್ಟು ಇಷ್ಟು ಜನಕ್ಕೆ ನಮಸ್ಕಾರ ಮಾಡಿದೆ ಒಳಗಡೆಯಲ್ಲಿ ಇಂದ್ರಿಯ ನಿಯಾಮಕರು ಇವರೆಲ್ಲ ಆತ್ಮನಿಯಾಮಕರು ಸಾಕಷ್ಟಾಗಿ ಜೀವನಿಯಾಮಕ ಮುಖ್ಯಪ್ರಾಣ ಶ್ರೀಹರಿ ಗುರು ಇದ್ದಾರೆ ನಮಸ್ಕಾರ ಭೀಮಸೇನ ದೇವರ ಬಗ್ಗೆ ಮಾತಾಡುವಾಗ ನಾಲಿಗೆ ಎದ್ದಾತ್ಮಕ ಹೊರಳದೇ ಇರಲಿ ಅದರಲ್ಲಿ ಎದ್ದು उपसाधरको नवशुक्त देवी भाग्यात्मिक सरस्वती वाच्य रूप तस्मा नम्याहितेखिला नम्यर अद्रेटारे आचार तोरसकोट कृष्ण सत्या भीम भारतव कृष्णे त्युक्त भारत ये क्रम तक कृष्ण वासिष्ठ कृष्ण इन यादव कृष्ण अवरिबरे नारायण व्यस बेरे अल ನಾರಾಯಣಂ ವ್ಯಾಸಂ ಅಂತಂದರೆ ಇವರಿಬ್ಬರೇ ಕೃಷ್ಣವು ಆಮೇಲೆ ಸತ್ಯಾ ದೇವಿ ಅಂತಂದರೆ ಯಾರು ಸತ್ಯಭಾಮಾದೇವಿ ರುಕ್ಮಿಣೀ ದೇವಿ ಬೇರೆ ಯಾರು ಅಲ್ಲ ಭೀಮ ನರೋತ್ತಮ ನರ ಅಂತಂದರೆ ಯಾರು ಭೀಮಪಾರ್ಥವು ಆಮೇಲೆ ಉಪಸಾಧಕರಾಗಿರ್ತಕ್ಕಂಥವನ್ನೇ ತೊಗೊಂಡ್ರು ಕೃಷ್ಣೆ ಅತ್ಯುಕ್ತವಾಗಿ ಪರ್ತು ಸರಸ್ವತಿ ಅಂತಂದರೆ ಯಾರಾದರೂ ಅಲ್ಲಿಗೆ ಕೃಷ್ಣ ಅದು ದ್ರೌಪುಧಿ ಇದೆ ಮುಗೀತು ಇಷ್ಟೇ ನಮಸ್ಕಾರ ಮಾಡಿರೋದು ಕೃಷ್ಣವು ಇವರಿಬ್ಬರನ್ನ ತಗೊಳ್ಳೋ ಕ್ರಮ ಹೆಕ್ ತಗೊಂಡಿರೋದ್ರೆ कृष्ण सत्या भीम पार्थौ कृष्णे भारत इदिष्टे प्रधान पात्र नमस्कार होते कल सर्व निर्णय सुख्य समुद्री तो स्वाध्या हरिपदस्मरण आनंदतीर्थवरनामती तृतीया भैमी तनु अथवा भौमि मरता पाठे जनार्थन भटल हिड़ियों भैीतन यार हेड़ता है हिंदेरू अध अद्याय समग्र शास्त्रार्थ सारा निर्णय मोदन अध्याय एरने अारत वाक्य भारत के निर्णय एर पटु मत हरिपद स्मरणे भगवंत पदस्मण चिंत्र अचार्य आचार भगवान का ಇಲ್ಲ ಮಾತ್ರ ವಿಚಿತ್ರವಾದಂತಾರೆ ಮೂಲ ಭಗವತ್ಪಾದನ ಭಗವಂತನ ಪಾದ ಏನಿದೆ ಅದನ್ನು ಸ್ಮರಣೆ ಮಾಡ್ತಾ ಇದ್ದೇವೆ ಅಂತ ಅದನ್ನು ಸ್ಮರಣೆ ಮಾಡಿ ಹರಿಪದ ಸ್ಮರಣೆಯನ್ನು ಕೃತ್ವ ಅವನ್ನೆಲ್ಲ ಮಾಡಿ ಈಗ ಆನಂದ ರಾಮವತಿ ಆನಂದ ಅನ್ನುವ ಶ್ರೇಷ್ಠವಾದ ಹೆಸರುಳ್ಳಂತಹ ಭೈಮೀತನು ಇದು ಬೇರೆ ಯಾರು ಅಲ್ಲ ಭೀಮಸೇನ ದೇವರೇ ಈ ನಿರ್ಣಯವನ್ನು ಕೊಡ್ತಾ ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯವನ್ನು ಕೊಡ್ತಾ ಇರೋರು ಬೇರೆ ಯಾರು ಅಲ್ಲ ಭೀಮಸೇನೇ ನಿರ್ಣಯ ಕೊಡ್ತಾ ಇರೋದು ಅಂತಂತಾರೆ ಬೇರೆಯವರು ಅಂತಾರ ಯಾರಾದರೂ ಯಾರಿಗೂ ಹೇಳು ಈ ದೈಹಿಗೆ ಬರಬೇಕಲ್ಲ ಭೀಮಸೇನೇ ಈ ರೀತಿಯಲ್ಲಿ ನಿರ್ಣಯ ಕೊಡ್ತಾರೆ ಅಥವಾ ಭೂಮಿ ಇದು ಭೂಮಿಯಲ್ಲಿ ಬಂದಂತಹ ತನು ಮತ್ತೊಮ್ಮೆ ಅವತಾರ ಮಾಡಿ ಬಂದಿದ್ದೇವೆ ಇದರಿಂದ ಮತ್ತೊಂದು ಅದ್ಭುತವಾದಂತಹ ಮಾಹಿತಿ ಕೊಡ್ತಾರೆ ನಾವೆಲ್ಲ ಕಡೆಯಲ್ಲಿ ನೋಡಬಹುದು ನಮ್ಮ ಭಾರತದಲ್ಲಿ ಒಂದು ಹನುಮಂತ್ ರೂಪಕ್ಕೆ ಪೂಜೆ ನಡೀತಾ ಇರೋದು ಕಾಣ್ತೇವೆ ಮತ್ತೊಂದು ಮಧ್ವರೂಪಕ್ಕೆ ಪೂಜೆ ಆಗೋದನ್ನು ನೋಡ್ತೇವೆ ಭೀಮರೂಪಕ್ಕೆ ಪ್ರತ್ಯೇಕ ಪೂಜೆ ಆಗೋದನ್ನು ತುಂಬ ವಿರಳ ಇಡೀ ಭಾರತದಲ್ಲಿ ಪ್ರಾಯ ಎರಡೋ ಮೂರೋ ಕಡೆಯಲ್ಲಿ ಭೀಮಸೇನ ದೇವರ ವಿಗ್ರಹ ಇದೆ ಪೂಜೆ ಆಗೋದು ಉಡುಪಿಯಿಂದ ಹಿಡ್ಕೊಂಡು ಎಲ್ಲೇ ನೋಡಿದರೂ ಕೂಡ ಎಲ್ಲ ಕಡೆಯಲ್ಲೂ ಒಂದು ಹನುಮಂತ್ ಪೂಜೆ ಆಗುತ್ತೆ ಇಲ್ಲ ಮಧ್ವರೂಪಕ್ಕೆ ಪೂಜೆ ಆಗುತ್ತೆ ಭೀಮರೂಪಕ್ಕೆ ಯಾಕೆ ಪೂಜೆ ಆಗೋಲ್ಲ ಪ್ರತ್ಯೇಕ ಬೇಕಾಗಿಲ್ಲ ಆಚಾರ್ಯರು ಇದನ್ನೆಲ್ಲ ಮಾಡಿ ಮಾಡಿಕೊಡ್ತಾರೆ ಮಹಿಪ್ರಾಣದೇವರ ಅವತಾರ ಏನಿದೆಯಲ್ಲ ಭಗವಂತನಂತಲ್ಲ ಅವು ಸಾಂಶರು ತಮ್ಮ ಭಿನ್ನ ಭಿನ್ನ ಅಂಶಗಳನ್ನು ಇಲ್ಲಿ ಭೇದ ಭೇದ ಇದೆ ಸ್ವಲ್ಪ ಸೂಕ್ಷ್ಮ ವಿಚಾರ ಇದೆ ಹೊರಗಿರೋ ತನಕ ಮತ್ತೆ ಸೇರಿಸ್ಬಿಟ್ರೆ ಆ ಭೇದ ಮರ್ಕ್ಯೂರಿಯನ್ನು ಕೆಳಗೆ ಚಲ್ಲದ್ರೆ ಉಂಡುಂಡೆ ಆಗಿ ಬೇರೆ ಕಡೆ ಎಲ್ಲ ಹರಳಿ ಹೋಗುತ್ತೆ ಆವಾಗ ಅದು ಬೇರೆ ಬೇರೆನೆ ಎಲ್ಲ ತೊಗೊಂಬಂದು ಒಂದು ಕಡೆ ಅದನ್ನು ಸೇರಿಸಿದ್ರೆ ಎಲ್ಲ ಸೇರ್ಕೊಂಡು ಬಿಡುತ್ತೆ ಆಗ ಅಭೇದ ಭೇದಾಭೇದ ಅಂತ ಕೂಪ್ತಾರೆ ನಮ್ಮ ಸಿದ್ಧಾಂತದ ತತ್ವ ವಿವೇಕದಲ್ಲಿ ಆಚಾರ್ಯರೇ ತೋರಿಸಿಕೊಟ್ಟಂತಹ ನೀತಿ ಖಂಡಿತೇ ಭೇದ ಐಕ್ಯಂಚ ವ್ಯವಸ್ಥೆ ಮಾಡಿಕೊಡ್ತಾರೆ ಹಾಗೆ ದೇವತೆಗಳೇ ರಮಾನಾರಾಯಣರು ಮಾತ್ರ ಸರ್ವತ್ರ ವ್ಯಾಪ್ತರು ಅಲ್ಲಲ್ಲಿ ಪ್ರಾಕಟ್ಯ ಅಟ್ಟೆ ಅವರಲ್ಲಿ ಭೇದಾಭೇದ ಇಲ್ಲ ಸ್ನೇಹ ನಾನಾಸ್ತಿ ಕಿಂಚನ ಅಲ್ಲಿ ಕಿಂಚಿತ್ತೂ ಭೇದ ಇಲ್ಲ ಅಭೇದ ಸಹ ಇಷ್ಟು ಅಲ್ಲ ಯಾವ ತರಹದಲ್ಲೂ ಭೇದ ಇಲ್ಲ ಆದರೆ ಮುಖ್ಯಪ್ರಾಣದೇವರ ಅವತಾರಗಳಲ್ಲಿ ಭೇದ ಇರುತ್ತೆ ಆ ಭೇದವೂ ಇರುತ್ತೆ ಈಗ ಹನುಮದ್ ರೂಪಕ್ಕೆ ಅಂತ ಏನು ಒಂದು ಅಂಶವನ್ನು ತೆಗೆದಿದ್ದಾರಲ್ಲ ಅದೊಂದು ಬೇರೆ ಅಂಶ ಭೀಮಾವತಾರಕ್ಕೆ ಅಂತ ತಗೊಂಡಲ್ಲ ಅದು ಇನ್ನೂ ಅಂಶ ಅದಕ್ಕೆ ಅಲ್ಲಿ ಅಣ್ಣ ತಮ್ಮ ಅಂತ ಆಟಾಡಿತ್ತು ಅವರಿಬ್ಬರು ಆಟಾಡಿದ್ದು ಇದೇ ದೃಷ್ಟಿಯಿಂದಲೇ ಅದು ಮೊದಲು ಬಂದದ್ದು ಇದು ಆಮೇಲೆ ಬಂದದ್ದು ಅಂತ ಆಟಾಡಿದ್ದಾರೆ ಇದನ್ನೆಲ್ಲ ಭೀಮಾವತಾರಕ್ಕೆ ಅಂತ ಏನನ್ನ ಬಳಕೆ ಮಾಡಿದ್ರು ಯಾವ ಅಂಶ ಇತ್ತೋ ಮಧ್ವಾವತಾರಕ್ಕೆ ಅಂತ ಮತ್ತೆ ಬೇರೆ ತೆಗಿಲಿಲ್ಲ ಮೂರನೇ ಅಂಶ ತೆಗಿಲಿಲ್ಲ ಎರಡನೇ ಅಂಶವನ್ನೇ ಮಧ್ವಾವತಾರಕ್ಕೆ ಮತ್ತೆ ಬಳಕೆ ಮಾಡಿದ್ವಿ ಹೀಗಾಗಿ ಹೀಗಾಗಿ ಭೀಮರೂಪಕ್ಕೆ ಪ್ರತ್ಯೇಕ ಅಲ್ಲೇನು ಪೂಜೆ ಮಾಡಬೇಕಾದ ಅಗತ್ಯ ಇಲ್ಲ ಭೀಮಾವತಾರಕ್ಕೆ ಅಂತ ಬಳಕೆ ಮಾಡಿದ ಅಂಶವೇ ಇವತ್ತು ಮಧ್ವರೂಪದಲ್ಲಿ ನಾವು ನೋಡ್ತೇವೆ ಅದರಿಂದಾಗಿ ಮಧ್ವರೂಪಕ್ಕೆ ಹನುಮದ್ ರೂಪ ಇದೆ ಮಧ್ವರೂಪ ಇನ್ನೂ ಇದೆ ಭೀಮರೂಪ ಪ್ರತ್ಯೇಕವಾಗಿಲ್ಲ ಅದೇ ಮಧ್ವರೂಪವಾಗಿ ಬಂದಿದೆ ಇದರಿಂದಾಗಿ ಅದನ್ನೇ ತೋರಿಸಿಕೊಟ್ರು ಆಚಾರ್ಯರು ನೀವು ಯಾರು ಅಂತಂದ್ರೆ ನಾವು ಭೀಮಿತರು ನಾವು ಭೀಮಿಸದೇ ದೇವರು ಬೇರೆ ಯಾರು ಹೇಳಿ ಸಾಧ್ಯ ಹೇಳಿದ್ದ ಹೀಗಾಗಿ ಎರಡೇ ರೂಪಗಳಿಗೆ ನಾವು ನೋಡ್ತೇವೆ ಮುಖ್ಯ ಪ್ರಾಣಿ ದೇವರ ಪ್ರತ್ಯೇಕಕ್ಕೆ ಪೂಜೆ ಆಗುತ್ತೆ ಮಧ್ವರೂಪಕ್ಕೆ ಪೂಜೆ ಆಗುತ್ತೆ ಪ್ರತ್ಯೇಕ ಭೀಮ ರೂಪಕ್ಕೆ ಯಾಕೆ ಪೂಜೆ ಇಲ್ಲ ಅಂತಂದ್ರೆ ಇವರೇ ಭೀಮ ರತಮಯ್ ನನ್ನ ಭೀಮೀರಿತಂ ಭೀಮಾ ಭೀಮ ಅಂತ ಕೊಡ್ತಾ ಇದ್ದಿತ್ತು ಅದು ಸತ್ಯನೇ ಆಗಿತ್ತು ಅಷ್ಟೇ ಅಲ್ಲ ಹಿಂಗಷ್ಟೇ ಅಲ್ಲ ಆಚಾರ್ಯರು ಮೂವತ್ತೆರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ ಚತುಸ್ಸಹಸ್ರೇ ತ್ರಶತೋತ್ತರ ಏನತೆ ಭೀಮ ಮತ್ತೆ ಅವತಾರ ಮಾಡಿ ಬರ್ತಾನೆ ಹನುಮಂತ ಬರ್ತಾನೆ ಅಂತಲ್ಲಿಲ್ಲ ಇದೇ ಭೀಮ ಮತ್ತೆ ಅವತಾರ ಮಾಡಿ ಬರ್ತಾನೆ ಕಲಿಯುಗದ ನಾಲ್ಕು ವರ್ಷ ಕಲಿ ತರಲಿಕ್ಕೇನೆ ಮುನ್ನೂರ ವರ್ಷದಲ್ಲಿ ಸಿದ್ಧಾರ್ಥಿರಾಮ ಸಂವತ್ಸರದಲ್ಲಿ ಮತ್ತೆ ಭೀಮ ಅವತಾರ ಮಾಡಲಿಕ್ಕಿದ್ದಾನೆ ನಿರ್ಣಯ ಕೊಟ್ಟು ಹೇಳ್ತಾರೆ ಆಚಾರ್ಯರು ಅದರಿಂದಾಗಿ ಅವನ್ನೆಲ್ಲ ಗಮನಿಸಿದಾಗ ಇದಕ್ಕೆ ಪ್ರತ್ಯೇಕವಾಗಿ ಎರಡೇ ರೂಪಕ್ಕೆ ಯಾಕೆ ಪೂಜಾ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಇನ್ನು ಸ್ವಾಮಿಗಳು ತಟ್ಟೆಗಳೆಲ್ಲ ಇಷ್ಟು ಟ್ರಾಶಿ ಇಟ್ಕೊಂಡಿರ್ತಾರೆ ನೋಡ್ಬೋದು ಅಲ್ಲಿಲ್ಲ ಅವತಾರ ತರೆಯಂತೆ ಇರುತ್ತೆ ಇಲ್ಲ ಭೀಮರೂಪ ಇರುತ್ತೆ ಇಲ್ಲ ಮಧ್ಯರೂಪ ಇರುತ್ತೆ ಇದು ಹಲವಂತ ರೂಪ ಇರುತ್ತೆ ಇಲ್ಲ ಮಧ್ಯರೂಪ ಇರುತ್ತೆ ಭೀಮರೂಪ ಪ್ರತ್ಯೇಕ ಇಟ್ಕೊಳ್ಳೋದು ಯಾಕೆ ಇದೇಕಾ ಅಂದರೆ ನಮ್ಮಲ್ಲಿ ಬಂದ ಪ್ರತಿ ಆಚರಣೆಯಲ್ಲಿ ಸಾವಿರಾರು ಅರ್ಥ ಇದೆ ನಾವು ತಿಳಿಬೇಕಷ್ಟೇ ಅಷ್ಟು ಅಪಾರ ಅಂಶಗಳನ್ನು ಆಚಾರ್ಯರು ಇಲ್ಲಿ ಸೂಚನೆ ಕೊಡ್ತಾರೆ ूढ़ुर्दा भगवान स एक सृष्टि विधि रूपे पूर्वेण स वासुदेव नाम सुषुवे चाता इंद सृष्टिय व्यापार बेसिक परमात्मा अनुद्ध प्रद्युम्न संकर्षण वासुदेव मूल रूप नारायण आदप जोतर शांतिपति अद्ध शांति कृतिपति प्रद्युम्न मायापति वासुदेव ಜಯಾಪತಿ ಸಂಕರ್ಷಣ ಹೀಗೆ ರೂಪಗಳನ್ನು ತಗೊಳ್ತಾನಲ್ಲ ಪರಮಾತ್ಮ ಅಲ್ಲಿ ಮಾಡಿದ ಕೆಲಸಗಳನ್ನು ಹೇಳ್ತಾರೆ ಪರಮಾತ್ಮ ಹೀಗೆ ಸ್ವೀಕಾರ ಮಾಡಿ ಬಲಸಂಚಿತಾತ್ಮನಾದಂತಹ ಮುಖ್ಯಪ್ರಾಣದೇವರಗೆ ಸೂತ್ರ ಅಂತ ಹೆಸರು ಸಂಕರ್ಷಣ ರೂಪದಿಂದ ಜಯಾಮತಿ ಸಂಕರ್ಷಣ ರೂಪದಿಂದ ಮುಖ್ಯ ಪ್ರಾಣದೇವರನ್ನ ಸೂತ್ರ ನಾಮಕರನ್ನಾಗಿ ಪಡಿತಾರೆ ಅದರಂತೆಯೇ ಮೊದಲನೆಯ ರೂಪ ಏನಿದೆಯಲ್ಲ ಅಲ್ಲಿ ವಾಸುದೇವ ಎನ್ನುವ ರೂಪದಿಂದ ಮಾಯಾಪತಿ ವಾಸುದೇವ ರೂಪದಿಂದ ಪುರುಷ ನಾಮಕರಾದಂತಹ ಚತುರ್ಮುಖ ಬ್ರಹ್ಮದೇವರನ್ನು ಪಡ್ಕೊಳ್ತಾರೆ ಬ್ರಹ್ಮ ಎರಡು ಗಂಟೆ ಮಕ್ಕಳಾದವಾ ಮಾಯಾಪತಿ ವಾಸುದೇವ ಪುರುಷನ ತಂದೆ ಬ್ರಹ್ಮದೇವರ ತಂದೆ ಅವರಿಗೆ ಬ್ರಹ್ಮದೇವರಿಗೆ ಪುರುಷ ಅಂತ ಹೆಸರು ಸೂತ್ರನಾಮಕ ಅಂತ ಅೂತ್ರನಾಮಕ ಅಂತ ಯಾವಾಗ ಅವರಿಗೆ ಹೆಸರು ಸೂತ್ರ ಅಂತ ಬ್ರಹ್ಮಾಂಡಕ್ಕಿಂತ ಬ್ರಹ್ಮಾಂಡ ಸೃಷ್ಟಿಯಾಗುವುದಕ್ಕೆ ಪೂರ್ವದಲ್ಲಿ ಭಗವಂತ ಏನು ಆವಾಗ ಅವರಿಗೆ ಸೂತ್ರ ಅಂತ ಹೆಸರು ಯಾರಿಗೆ ಮುಖ್ಯಪ್ರಾಣಿ ದೇವರಿಗೆ ಪಡೆದಿತ್ತು ಜಯಾಪತಿ ಸಂಕರ್ಷಣ ಅದಕ್ಕೆ ವಾತನ್ನ ಜಯ ಜಾತನ್ನ ದಾಸರಾದ್ರು ಹಾಳು ಮಾಡಿರ್ತಾರೆ ನೀವು ನೋಡಿದ್ರೆ ಅರ್ಥ ಆಗೋಗುತ್ತೆ ಅಲ್ಲ ಜಯಾಜಾತನ್ನ ಅಂತಂದರೆ ಜಯಾಪತಿ ಸಂಕರ್ಷಣ ಪುತ್ರ ಜಯಾಜಾತ ಹೆಸರು ಇಡಬೇಕಾದ್ರೆ ಒಳ್ಳೊಳ್ಳೆ ಹೆಸರು ಇಲ್ಲಿ ಜಯಾ ಜಾತ ಇದೇನು ಸೂತ್ರ ಅಂತ ಅರ್ಥ ಏನೇನೋ ಹೆಸರು ಇಳಿತಾರೆ ಸೂತ್ರ ಒಳ್ಳೆ ಹೆಸರು ಇಡಬಹುದು ಮುಖ್ಯಪ್ರಾಣಿ ದೇವರ ಹೆಸರು ಸೂತ್ರ ಅಂತ ಪುರುಷ ಅಂತ ಹೆಸರು ಇಷ್ಟಾದರೆ ಕೃತಿಪತಿ ಪ್ರತ್ಯುನ ರೂಪದಿಂದಾಗಿ ಎರಡು ಹೆಣ್ಣು ಮಕ್ಕಳನ್ನು ಪಡ್ಕೊಂಡಂತೆ ಒಬ್ಬಳೆ ಹೆಸರು ಶ್ರದ್ಧಾ ಅಂತ ಇನ್ನೊಬ್ಬಳ ಹೆಸರು ಪ್ರಕೃತಿ ಅಂತ ಪ್ರಕೃತಿ ದೊಡ್ಡವಳು ಚಿಕ್ಕವಳು ಶ್ರದ್ಧಾ ಕೃತಿ ರಮಾಣ ಪ್ರತ್ಯುಮ್ನಂದನೆ ಇದೇ ರೂಪಗಳ ಪ್ರಕೃತಿ ಸರಸ್ವತೀ ದೇವಿ ಶ್ರದ್ಧಾ ಭಾರತೀ ದೇವಿ ಇವರಿಬ್ಬರನ್ನು ಪಡ್ಕೊಂಡು ಪರಮಾತ್ಮ ಮಾತುಕತೆ ನಡೆಸಿಕೊಂಡಂತೆ ನಮ್ಮಲ್ಲಿ ಹೆಣ್ಣು ಹುಡುಗಿಯರಿದ್ದಾರೆ ನಿಮ್ಮಲ್ಲಿ ಗಂಡು ಹುಡುಗರಿದ್ದಾರೆ ಮದುವೆ ಮಾಡಿಕೊಡ್ರಿ ತನ್ನೂಪದ ಜೊತೆಯಲ್ಲಿ ತಾನೇ ಬೀಗಿರಾಗ್ತಾನೆ ಅಂದರೆ ಜಯ ಸಂಕರ್ಷಣ ಗಂಡು ಬೀಗುಳು ಸೂತ್ರನ ತಂದೆ ತಾಯಿಗಳು ಅದರಂತೆ ಪುರುಷನ ತಂದೆ ತಾಯಿಗಳಾಗಿ ಮಾಯಾವತಿ ವಾಸುದೇವ ಹೆಣ್ಣುಗಳ ತಂದೆಯಾಗಿ ಇಬ್ಬರು ಹೆಣ್ಣು ಮಕ್ಕಳ ತಂದೆಯಾಗಿ ಪ್ರತಿಪತಿ ಪ್ರತಿಯೊಮ್ಮನ ಮದುವೆ ಮಾಡಿಕೊಂಡ ಮದುವೆ ಮಾಡಿ ಬೀಗಿರಾಗಿ ಆಟಾಡಿದ್ದಾರೆ ಮೊದಲು ಇದು ಬ್ರಹ್ಮಾಂಡದ ಹೊರಗೆ ಬೇಕಷ್ಟು ಆಟ ಆಡಿದ್ದಾರೆ ಪರಮಾತ್ಮ ೀಲಾಮಯಾಗಿ ಆಟ ಆಡಬಹುದು ಶೇಷಸು ಪಯೋ ಸಹ ಮದುವೆ ಮಾಡ್ತಾನೆ ಮದುವೆ ಮಾಡಿದಾಗ ಶೇಷದೇವರನ್ನ ಗರುಡದೇವರನ್ನ ಪಡಿತಾರೆ ಆಗ ಶೇಷುದೇವರಿಗೆ ಜೀವ ಅಂತ ಹೆಸರು ಗರುಡ ದೇವರಿಗೆ ಕಾಲ ಅಂತ ಹೆಸರು ಹೀಗೆ ಒಬ್ಬೊಬ್ಬರುಗಳೊಂದು ಹೆಸರು ತೌ ವಾಹನ ಶಯನಂ ಜೈವ ವಿಷ್ಣು ಕಾಲ ಜಯಾದ್ಯಶ್ಚ ತಥ ಪ್ರಸೂತಃ ಆಮೇಲೆ ಹುಟ್ಟಿ ಕೂಡ ಜಯಾದಿಗಳು ಜಯ ವಿಜಯ ನಂದ ಸುನಂದ ಇತ್ಯಾದಿ ಪರಮಾತ್ಮನ ಪಾರ್ಷದನ್ನೆಲ್ಲ ಪಡಿತಾರೆ ಇದರ ಮೇಲೆ ಬೇರೆ ಬೇರೆ ಇಂದ್ರಾದಿಗಳು ವರ್ಣಾದಿಗಳನ್ನ ಬರ್ತಾರೆ ಅವರಿಗೆಲ್ಲ ಹಾಗೆ ಬೇರೆ ಬೇರೆ ಹೆಸರು ಈ ಕ್ರಮದಿಂದಾಗಿ ತತ್ವಾಭಿಮಾನಿಗಳನ್ನೆಲ್ಲ ಸೃಷ್ಟಿ ಮಾಡುತ್ತಾನೆ ಪರಮಾತ್ಮ ಮನೆಲ್ಲ ವಾಸುದೇವ ಸೃಷ್ಟಿ ನಿಂತು ಕೂಗ್ತಾರೆ ಹೀಗೆ ವ್ಯೂಹ ತೃತೀಯ ಮೊದಲನೇ ವ್ಯೂಹದ ಒಂದು ಸೃಷ್ಟಿ ಆಗ ನೇರ ತನ್ನ ನಾರಾಯಣ ರೂಪದಿಂದ ಎಲ್ಲರನ್ನೂ ಪಡ್ಕೊಂಡ ಮಹತ್ವತ್ವದ ಶರೀರ ಅಹಂಕಾರ ತತ್ವದ ಶರೀರ ಅಭಿಮಾನ ಶರೀರಗಳನ್ನು ಕೊಟ್ಟು ಆ ಕಾಲದಲ್ಲಿ ಅಭಿಮನ್ಯಮಾನವಾದದ್ದೇ ಶರೀರವನ್ನು ಕೊಟ್ಟು ಸೃಷ್ಟಿ ಮಾಡಿದ್ದು ಅಂತಾದರೆ ವಾಸುದೇವ ಸೃಷ್ಟಿಯಲ್ಲಿ ಹೀಗೆ ಅನಿರುದ್ಧ ಸೃಷ್ಟಿಯಲ್ಲಿ ಮತ್ತೊಂಥರ ಹೀಗೆ ಮೂರು ವ್ಯೂಹಗಳು ಸೃಷ್ಟಿ ಮಾಡಿದ್ದಾನೆ ಇಲ್ಲಿ ಈ ವ್ಯೂಹಗಳನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೋ ಅವ್ರಿಗೆ ಮಾತ್ರ ಸರಿಯಾದ ತಾರತಮ್ಯ ಅರ್ಥ ಆಗುತ್ತೆ ಬ್ರಹ್ಮಾಂಡದ ಒಳಗಿದ ಸೃಷ್ಟಿಗಳಲ್ಲಿ ಅಥವಾ ಅಂತರದ ಸೃಷ್ಟಿಗಳಲ್ಲಿ ತಾರತಮ್ಯವನ್ನೇನು ರಕ್ಷಣೆ ಮಾಡೋಲ್ಲ ಇಂದ್ರದೇವರು ಕಶ್ಯಪರಲ್ಲಿ ಬರ್ತಾರೆ ಇಲ್ಲಿ ಮೊದಲು ಯಾರು ಹುಟ್ಟಿದ್ರು ಅವರೇ ಮೊದಲು ಜ್ಯೇಷ್ಠರು ಆಮೇಲೆ ಯಾರು ಹುಟ್ಟಿದ್ರು ಅವರು ಕನಿಷ್ಠರು ಸ್ವರೂಪದಲ್ಲಿ ಹಾಗಿದೆಯೋ ಹಾಗೇ ಪಡಿತಾನೆ ಅವರನ್ನು ಆದರೆ ಮುಂದೆ ಸೃಷ್ಟಿಗಳಲ್ಲಿ ಆ ರೀತಿಯಲ್ಲಿ ನಡೆದಿಲ್ಲ ಅನಂತ ಶೀರ್ಷಾಸ್ಯ ಕಲೋರೂಪಾದಹ ಮೂರ್ತಿಹಿ ಸ್ವಗುಣಾನಂತಾನ ಅನಂತ ಶಕ್ತಿ ಪರಿಪೂರ್ಣ ಭೋಗ ಮುಂಜಂಗಜಸ್ ನಿಜರೂಪಸ್ತೆ ಹೀಗೆ ಸೃಷ್ಟಿ ಆದಾಯ ಮಾಡಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಬ್ರಹ್ಮಾಂಡದ ಒಳಗಿರುವ ಮನೋದಕವನ್ನು ಪಾ ಪಾರ ಮಾಡಿ ಮತ್ತೆ ಒಳಗಡೆಯಲ್ಲೂ ಹೋಗಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ ಅವರ ದ್ವಾರ ಬೇರೆಯವರನ್ನು ಸೃಷ್ಟಿ ಮಾಡುತ್ತಾನೆ ಇದೆಲ್ಲ ಅನುಸರ್ಗ ಮೊದಲು ಮಾಡಿದ ಸೃಷ್ಟಿಗಳಿದ್ದಾಗ ಸರ್ಗಗಳು ಇದೆಲ್ಲ ಅದನ್ನು ಅನುಸರಣೆ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾ ಅನ್ನಲ್ಲ ಇವೆಲ್ಲ ಅನುಸರ್ಗ ಅಂತ ಸ್ವರ್ಗ ಅನುಸರ್ಗ ಅಂತ ಎರಡು ತರಹದಲ್ಲಿದ್ದಾವೆ ಅದರ ಬಗ್ಗೆ ಪರೀಕ್ಷೆ ಮಾಡಿಕೊಳ್ತಾ ಆ ಕಾಲದಲ್ಲೇನೆ ಪರಮಾತ್ಮ ತಾನು ಸ್ವೀಕಾರ ಮಾಡಿದಂತಹ ವರಾಹ ನಿರೂಪಗಳು ಇಲ್ಲಿ ಮತ್ಸ್ಯದಿಂದ ಆರಂಭ ಮಾಡಲಿಲ್ಲ ಅವತಾರ ಹೇಗಾಯಿತು ಅಲ್ಲಿ ಕಾಲಕ್ರಮವನ್ನೇ ತಗೊಂಡು ಮೊದಲು ಶ್ವೇತವರಾಹ ಆಮೇಲೆ ನೀಲವರಾಹ ಅಲ್ಲಿ ನಿರ್ಣಯ ಕೊಡ್ತಾರೆ ಅದಾದ ಮೇಲೆ ಬಂದಂತಹ ರೂಪ ಕಮಠ ರೂಪ ಅದಾದಮೇಲೆ ಮತ್ಸ್ಯರೂಪ ಚಾಕ್ಷುಷಮನ್ವಂತರ ಪ್ರಳಯದಲ್ಲಿ ಬಂದದ್ದಾದ್ದರಿಂದಾಗಿ ಕಳೆಯಿದೆ ಆಮೇಲೆ ಮತ್ಸ್ಯರೂಪ ಆಮೇಲೆ ನಾರಸಿಂಹ ಪಾವನ ಅದರಂತೆಯೇ ರಾಘವ ಭಾರ್ಗವ ರಾಘವಾವತಾರದ ಪೂರ್ವದಲ್ಲಿ ಏನಾಗಿತ್ತು ದೇವತೆಗಳೇನು ಸ್ತೋತ್ರ ಮಾಡಿದ್ರು ಆ ವಶನ ಆದಂತಹ ಪರಮಾತ್ಮ ತನ್ನ ಪರಿವಾರ ವರ್ಗದ ಸಮೇತವಾಗಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಅಂಶಾವೇಶ ಅವತಾರ ಮಾಡಿದರು ರಾಮಾಯಣದ ಪಾತ್ರಗಳನ್ನೆಲ್ಲ ತೆರೆದಿಡ್ತಾರೆ ನಾಳೆ ದಿವಸಿಪ್ರಾ ಶ್ರೀಕೃಷ್ಣಾರ್ಪಣಸ್ತು ಹರೇ ನ